ಸ್ತಂಬರೂಪದಲಿಪ್ಪ ದಕ್ಷಿಣ ಅಂಬಕದಿ ಪ್ರದ್ಯುಮ್ನ ಗುಣರೂಪ ಅಂಬ್ರನಿಯು ತಾನಾಗಿ ಇಪ್ಪಳು ವಸ್ಸರೂಪದಲ್ಲಿ ಪೊಂಬರಸಿ ಪದಯೋಗ್ಯ ಪವನ ಶ್ರೀ ತ್ರಿಯಂಬಕಾದಿ ಸಮಸ್ತ ದಿವಿದ ಕದಂಬ ಸೇವಿತನಾಗಿ ಸರ್ವ ಪದಾರ್ಥಗಳ ತೋರ್ಪ ಉಪಾಸನೆಯ ಮುಖವನ್ನು ಹೇಳುತ್ತಾ ಬೇರೆ ಬೇರೆ ಜಾಗದಲ್ಲಿರತಕ್ಕಂತಹ ಭಗವಂತನ ಸ್ಥಾನವನ್ನು ಪರಿಚಯಿಸುತ್ತಾ ಕಣ್ಣಿನ ಮಹತ್ವವನ್ನು ವಿವರಿಸುತ್ತಾರೆ ಚಕ್ಷುರಧಿಷ್ಟಾನದಲ್ಲಿ ದೇವರ ಉಪಾಸನೆ ಮಾಡುವ ಬಗೆ ಹೇಗೆ ಅದನ್ನು ವಿವರಿಸುತ್ತಿದ್ದಾರೆ ಕಣ್ಣು ನಾವು ಕಾಣುವ ರೀತಿಯಲ್ಲಿ ಹೊರಗಿನ ಪ್ರಪಂಚವನ್ನು ಚಿತ್ರ ತೆಗೀಲಿಕ್ಕಿದ್ದದ್ದು ಕಣ್ಣು ಅಂತ ನಾವು ತಿಳ್ಕೊಂಡಿದ್ದೇವೆ ಕಣ್ಣಲ್ಲಿ ಚಿತ್ರ ಬೀಳುವಂತಹದ್ದು ಅದು ಹೊರಗಿನ ಪ್ರಪಂಚದ್ದು ಹೊರಗಿನ ಜಗತ್ತು ಕಣ್ಣಲ್ಲಿ ಕಾಣಿಸ್ತಾ ಇದೆ ಆದರೆ ನಾವು ಕಾಣಬೇಕಾದ್ದು ಹೊರಗಿನ ಪ್ರಪಂಚ ಅಲ್ಲ ಅದರಲ್ಲಿ ಅದ್ಭುತವಾದ ಪ್ರಪಂಚ ಅಲ್ಲಿದೆ ಈ ಹೊರಗಿನ ಪ್ರಪಂಚವನ್ನು ನಿಯಂತ್ರಣೆ ಮಾಡುವ ಎಲ್ಲ ಶಕ್ತಿಗಳು ಅಲ್ಲಿದೆ ಹೌದು ಒಂದು ರೀತಿಯಲ್ಲಿ ನೋಡಿದರೆ ಕಣ್ಣು ಇಡೀ ಪ್ರಪಂಚವನ್ನು ನಿಯಂತ್ರಣೆ ಒಬ್ಬ ಸೇವಕ ಸೇವೆ ಮಾಡುವುದನ್ನು ನಿಲ್ಲಿಸಿದರೆ ಒಂದ್ಸಲ ನೋಡ್ತಾರೆ ಅಂತ ಗಮನ ಬಂತು ಅಂದರೆ ತನ್ನ ಕೆಲಸವನ್ನು ತಾನು ಮಾಡ್ತಲೇ ಇರ್ತಾನೆ ಕಣ್ಣಲ್ಲಿ ಅದ್ಭುತ ಶಕ್ತಿ ಇದೆ ಅದು ಯಾಕೆ ಅದನ್ನು ನಾವು ಗಮನಿಸಬೇಕಾಯ್ತು ಅದರ ಜಾಗೃತವಸ್ಥಾ ಪ್ರೇರಕತ್ವ ಇದೆ ಅಂತ ನಾವು ಕಂಡಿದ್ದೇವೆ ಯಾಕೆಂದರೆ ವಿಶ್ವ ಕಣ್ಣಲ್ಲೇ ಕೂತು ಜಾಗೃತವಸ್ಥೆಯನ್ನು ಪ್ರೇರಣೆ ಮಾಡ್ತಾನೆ ಅದು ನಮ್ಮ ಜಾಗೃತವಸ್ಥೆಯನ್ನು ಪ್ರೇರಣೆ ಮಾಡುವುದು ಜಾಗೃತವಸ್ಥೆ ಅಂತಂದರೆ ನಾವು ಎಚ್ಚರ ಆಗಬೇಕು ಅಂತಷ್ಟೇ ಎಚ್ಚರ ಅಂದರೆ ಯಾವುದರ ಬಗ್ಗೆ ಎಚ್ಚರ ಅಂತ ಅಂದರೆ ನಾವು ವಿಶ್ಲೇಷಣೆ ಮಾಡ್ತಾ ಇಲ್ಲ ಎಚ್ಚರ ಭಗವಂತನ ಬಗ್ಗೆ ಆಗಬೇಕು ಅದರ ಬಗ್ಗೆ ದಾಸರು ಒಳ್ಳೆಯ ಬೆಳಕನ್ನು ಕೇಳ್ತಾರೆ ಕಣ್ಣಲ್ಲಿ ಜಗನ್ ಯಾಕೆ ಬಂತು ಅದನ್ನು ಪರಿಚಯಿಸ್ತಾ ಕಣ್ಣಿಗೆ ಎಚ್ಚರ ಅದು ಯಾಕೆ ಅದನ್ನು ನಮಗೆ ಮುಂದೆ ಇಡ್ತಾರೆ ಒಂದು ರೀತಿಯಲ್ಲಿ ನೋಡಿದರೆ ಇವತ್ತು ಆಧುನಿಕ ಪ್ರಪಂಚಕ್ಕೆ ನಮ್ಮ ಭಗವಂತ ಕೊಟ್ಟ ಕೊಡುಗೆ ಅದ್ಭುತವಾದ್ದು ಈ ಕಣ್ಣನ್ನು ಕಂಡೇ ಈ ಕ್ಯಾಮರಾ ಎಲ್ಲ ಸೃಷ್ಟಿಯಾದ್ದು ಲೌಕಿಕವಾದಂತಹ ಯಾವುದೇ ವಸ್ತು ಇರಲಿ ಫೋಟೋಗ್ರಫಿ ಅದೆಲ್ಲ ಮೂಲಭೂತವಾದದ್ದು ನಮ್ಮ ದೇವದ ಸೃಷ್ಟಿ ಕಣ್ಣಿನಿಂದಾಗಿ ಕಣ್ಣು ಅಂದರೆ ಒಂದು ರೀತಿಯ ಪ್ರಪಂಚದ ಫೋಟೋಗ್ರಾಫಿ ಆದ್ರಿಂದ ಹೊರಗಿನ ಪ್ರಪಂಚವನ್ನು ನೋಡಲಿಕ್ಕೆ ಒಳಗಿನ ಕಣ್ಣು ಬಹಳ ಅದ್ಭುತವಾದಂತಹ ಒಂದು ಆದರ್ಶ ಅವರಿಗೆ ಅಷ್ಟೇ ಅಲ್ಲ ಇದರಿಂದ ಹೊರಗಿನ ವಸ್ತುವನ್ನು ಮಾತ್ರ ನಾವು ಚಿತ್ರ ತೆಗೆಯುವುದಲ್ಲ ನಿಂತ ಭಗವಂತನ ಚಿತ್ರ ನಾವು ತೆಗೆಯಬೇಕು ಅದನ್ನು ದಾಸರ ನಮ್ಮ ಮುಂದಿಟ್ಟಿದ್ದಾರೆ ಅಂದರೆ ಭಗವಂತ ಕೊಟ್ಟ ಸಂಪತ್ತಿನಿಂದ ಭಗವಂತನನ್ನು ಕಾಣುವ ಬಗೆ ಹೇಗೆ ಅದನ್ನು ಪರಿಚಯ ಮಾಡಿಸಿ ಕೊಡ್ತಾರೆ ಯಾಕೆಂದರೆ ದೇವರು ಅಜೋಕ್ಷಜ ಅತೀಂದ್ರಿಯನಾದಮ ಅದು ನಾನು ಕಾಣಲಿಕ್ಕಾಗುವುದಿಲ್ಲ ಈ ಕಣ್ಣಿನಿಂದ ಕಾಣಲಿಕ್ಕಾಗುತ್ತೆ ಅಂತ ದಾಸರದನ್ನು ಪರಿಚಯ ಮಾಡಿಸಿ ಕೊಡ್ತಾರೆ ಕಣ್ಣು ಇದ್ದದ್ರಿಂದ ದೇವರನ್ನು ಕಾಣಲಿಕ್ಕಾಗುವುದಿಲ್ಲ ಎನ್ನುವುದು ಎಷ್ಟು ಸತ್ಯ ಕಣ್ಣು ಇದ್ದದ್ರಿಂದ ದೇವರನ್ನು ಕಾಣಲಿಕ್ಕಾಗುತ್ತೆ ಅನ್ನೋದು ಅಷ್ಟೇ ಸತ್ಯ ಅದು ಹೇಗೆ ಕಣ್ಣಿನಿಂದ ದೇವರನ್ನು ನೋಡ್ಲಿಕ್ಕಾಗುತ್ತೆ ಅದನ್ನು ಹೇಳ್ತಾರೆ ಸ್ತಂಭ ರೂಪದ ದಕ್ಷಿಣ ಅಂಬಕದಿ ಪ್ರದ್ಯುಮ್ನ ಪ್ರದ್ಯುಮ್ನ ಕಣ್ಣಲ್ಲಿ ಕೂತಿದ್ದಾನೆ ಅಂತ ಹೊಸಮುಖವನ್ನು ದಾತರ ಪರಿಚಯ ಮಾಡಿಸ್ತಾ ಇದು ಉಪನಿಷತ್ತಿನ ವಿಷಯ ಇದು ಪ್ರದ್ಯುಮ್ನ ಕಣ್ಣಲ್ಲಿದ್ದಾನೆ ಯಾವ ಕಣ್ಣಿನಲ್ಲಿ ದಕ್ಷಿಣ ಅಂಬಕವಿ ಬಲ ಕಣ್ಣಿನಲ್ಲಿ ಪ್ರದ್ಯುಮ್ನ ಇರ್ತಾನೆ ಅಂತ ಪ್ರದ್ಯುಮ್ನ ಎಂಬ ಶಬ್ದಕ್ಕೆ ಅರ್ಥನೇ ಹಾಗೆ ಅಂತೆ ಏನು ಈ ಪಿಂಡಾಂಡದ ದೊಡ್ಡ ಸಂಪತ್ತು ಅಂತ ಅದಕ್ಕೆ ಅರ್ಥ ಇಡೀ ಶರೀರದಲ್ಲಿ ಯಾವುದು ದೊಡ್ಡ ಸಂಪತ್ತು ಅದು ನಾನು ಬದಲಾವಣೆ ಆಗ್ತಾ ಇರ್ತೇನೆ ನಾನಿನ್ನೇ ಹೇಳಿದ್ದೆ ಅಂತ ಯಾವುದನ್ನು ನಾನು ಹೇಳುತ್ತೇನೆ ಅದು ಶ್ರೇಷ್ಠ ಸಂಪತ್ತು ಇವತ್ತಿನ ಈ ಚಾಪ್ಟರಿಗೆ ಕಣ್ಣು ದೊಡ್ಡ ಸಂಪತ್ತು ಕಣ್ಣಿಗಿಂತ ದೊಡ್ಡ ಸಂಪತ್ತು ಬಹಳ ಅಪರೂಪದ್ದು ಯಾಕೆಂದರೆ ಅದು ಕಣ್ಣಿದದ್ರಿಂದ ಎಲ್ಲವನ್ನೂ ನಾವು ನೋಡ್ಲಿಕ್ಕಾಗುತ್ತೆ ನೋಡುವುದರ ಮೂಲಕ ಅಲ್ಲಿರ್ತಕ್ಕಂತಹ ಭಗವಂತನನ್ನು ಚಿಂತನೆ ಮಾಡಲಿಕ್ಕಾಗತ್ತೆ ಈ ಶಬ್ದ ಈ ಶಬ್ದ ನಮಗೆ ಅರ್ಥ ಆಗಬೇಕಾಗಿದ್ದರೆ ಆ ಶಬ್ದಕ್ಕೂ ವಸ್ತುವಿಗೂ ಸಂಬಂಧ ಗೊತ್ತಾಗಬೇಕು ಗೊತ್ತಾಗಬೇಕಾದರೆ ವಸ್ತುವನ್ನು ನಾವು ನೋಡಬೇಕು ಒಂದು ಉದಾಹರಣೆಗೆ ಗೋವು ಅಂದರೆ ಗೊತ್ತಿರುವುದಿಲ್ಲ ಮಗುವಿಗೆ ನೋಡಿ ಇದು ಗೋವು ಅಂತ ಹೇಳಿದರೆ ಆ ಗೋವನ್ನು ನೋಡುತ್ತೆ ಶಬ್ದವನ್ನು ಕೇಳುತ್ತೆ ಶಬ್ದ ಅರ್ಥಗಳ ಲಿಂಕ್ ಸಂಬಂಧ ಆ ಮಗುವಿಗೆ ಗೊತ್ತಾಗುತ್ತೆ ಶಬ್ದ ಪ್ರಪಂಚ ಬೆಳೆಯುತ್ತೆ ಹಾಗಾದರೆ ಶಬ್ದದಿಂದ ಜ್ಞಾನ ನಮಗೆ ಬರಬೇಕಾಗಿದ್ದರೆ ಕಣ್ಣಿನಿಂದ ಅರ್ಥವನ್ನು ನಾವು ಗ್ರಹಿಸಬೇಕಾಗುತ್ತೆ ಆದ್ದರಿಂದ ಯಾವುದೇ ಒಂದು ವಸ್ತುವಿನ ಜ್ಞಾನ ಬರಬೇಕಾದರೆ ಮೂಲಭೂತವಾದ್ದು ಕಣ್ಣು ಆದ್ರಿಂದ ದೊಡ್ಡ ಸಂಪತ್ತು ಅಂತ ಹಿಂದಿನವರು ಗುರುತಿಸಿದ್ದಾರೆ ಯಾಕೆ ಅದು ಸಂಪತ್ತು ಅಂತಂದ್ರೆ ಪ್ರದ್ಯುಮ್ನ ಅಂತ ಹೇಳಿದ್ರು ಪ್ರದ್ಯುಮ್ನ ಇರ್ತಾನೆ ಅಲ್ಲಿ ಪ್ರದ್ಯುಮ್ನ ಅಂದ್ರೆ ಏನು ದಿಮ್ನ ಅಂದರೆ ಐಶ್ವರ್ಯಂ ದಿಮ್ನ ಅಂದರೆ ಸಂಪತ್ತು ಸಂಪತ್ತು ಎಂತಹ ಸಂಪತ್ತು ಸಾಮಾನ್ಯ ಸಂಪತ್ತು ದುಡ್ಡು ಇದ್ದ ಹಾಗಲ್ಲ ದೊಡ್ಡ ಸಂಪತ್ತು ಅದು ಎಷ್ಟು ದೊಡ್ಡ ಸಂಪತ್ತು ಅಂದರೆ ಇವತ್ತು ಕಣ್ಣು ಕೊಡ್ತೇನೆ ಅಂತಂದರೆ ಎಷ್ಟು ದುಡ್ಡು ಕೊಡುವವರಿದ್ದಾರೆ ಗೊತ್ತೋ ಅದಲ್ಲ ದಾಸರಿ ಹೇಳೋದು ಪ್ರಕೃಷ್ಟ ಇದು ಒಳ್ಳೆಯ ಸಂಪತ್ತು ಪ್ರದ್ಯುಮ್ನ ಪ್ರದ್ಯುಮ್ನ ಕೊಟ್ಟ ಈ ಕಣ್ಣು ಅಷ್ಟೇ ಬೆಲೆ ಬಾಳುವಂತಹ ಸಂಪತ್ತಷ್ಟು ಪ್ರದ್ಯುಮ್ನ ಪ್ರಕೃಷ್ಟ ಸಂಪತ್ತಿಗೆ ನಿಯಾಮಕನಾಗಿ ಈ ದಕ್ಷಿಣಾಂಗ ಅಂಬಕದಲ್ಲಿ ಕೂತ್ಕೊಂಡು ಇಡೀ ಜಗತ್ತನ್ನು ತನ್ನಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ ದಕ್ಷಿಣ ಅಂಬಕದಿ ಬಲ ಕಣ್ಣಿನಲ್ಲಿ ಪ್ರಕೃಷ್ಟು ದೊಡ್ಡ ಸಂಪತ್ತಿನ ಅಧಿದೇವತೆಯಾಗಿ ಪ್ರದ್ಯುಮ್ನ ಕಣ್ಣಲ್ಲಿ ನಿಂತು ಇಡೀ ಜಗತ್ತನ್ನು ನಿಯಂತ್ರಣ ಮಾಡುತ್ತಾ ಇದ್ದಾನೆ ಹೇಗೆ ಅಂತಂದ್ರೆ ಸ್ತಂಭ ರೂಪದಿ ಅಂತ ಹೇಳ್ತಾರೆ ಸ್ತಂಬ ಅಂದ್ರೆ ಕಂಬ ಕಂಬ ಹೇಗೆ ಹಾಗೆ ಪ್ರದ್ಯುಮ್ನ ಕಣ್ಣಲ್ಲಿ ಕೂತಿರ್ತಾನೆ ದಕ್ಷಿಣ ಅಂಬಕದಿ ಪ್ರದ್ಯುಮ್ನ ಸ್ತಂಭ ರೂಪದಲ್ಲಿ ಒಂದು ಸ್ತಂಭ ಹೇಗೆ ದೃಢವಾಗಿರ್ತದೆ ಹಾಗೆ ಪ್ರದ್ಯುಮ್ನ ದೃಢವಾಗಿ ನಿಂತಿರ್ತಾರೆ ಅಂತ ಈ ಸ್ತಂಭ ಅದರ ಕೆಲಸ ಏನು ನಮಗೇನಾದರೂ ಕಟ್ಟಬೇಕಾಗಿದ್ರೆ ಸ್ತಂಭ ಬೇಕು ಆ ಸ್ತಂಭಕ್ಕೆ ಕಂಬಕ್ಕೆ ಕಟ್ಟಿ ನಾವು ಆ ವಸ್ತುವನ್ನು ನಿಯಂತ್ರಣೆ ಮಾಡ್ತೇವೆ ದಾಸರ ಹೇಳೋದು ಇದನ್ನೇ ಕಟ್ಲಿಕ್ಕೆ ಬೇಕಾಗಿರತಕ್ಕಂಥ ಒಂದು ಕಂಬ ಏನು ಕಟ್ಟುವುದು ಏನು ಕಟ್ಟಿದ್ದಾರೆ ಹಗ್ಗ ಕಟ್ಟೋದು ಯಾವ ಹಗ್ಗ ಅಂತ ಪ್ರಶ್ನೆ ಬಂದ್ರೆ ದಾಸರು ಮುಂದುವರಿಸಿ ಹೇಳ್ತಾರೆ ಗುಣರೂಪ ಅಂಬ್ರಣೀಯ ತಾನಾಗಿ ಇಪ್ಪಳು ಅಂಬರಣೀ ದೇವಿ ಅವಳೇ ಹಗ್ಗ ಅಂತ ಆ ಗೂಟಕ್ಕೆ ಸ್ತಂಭಕ್ಕೆ ಕಟ್ಟಿದ ಹಗ್ಗ ಯಾವುದು ಅಂದ್ರೆ ಅಂಬ್ರಣೀದೇವಿ ಲಕ್ಷ್ಮೀ ದೇವಿಯ ಅಂಬ್ರಣೀ ರೂಪ ಅದು ಆ ಸ್ತಂಭಕ್ಕೆ ಕಟ್ಟಿದ ಹಗ್ಗ ಗುಣರೂಪದಿ ಅಂತ ಹೇಳ್ತಾರೆ ಇದು ಗುಣ ಅಂಬ್ರಣಿ ಗುಣ ಅಂಬ್ರಣಿ ಅಂದರೆ ಅಂಬಿವರ್ತಿ ಇತಿ ಅಂಬ್ರಣಿ ಅಂತದರ ಅರ್ಥವೇ ಹಾಗೆ ಆ ಅಂದರೆ ಭಗವಂತ ಅವನನ್ನು ಬಿವರ್ತಿ ತನ್ನಲ್ಲಿ ಧಾರಣೆ ಮಾಡಿದವಳು ಅವಳು ಅಂಬ್ರಣಿ ಭಗವಂತನನ್ನು ಚಾಪೆಯಿಂದ ಎಬ್ಬಿಸುವಲ್ಲಿಂದ ಪ್ರಾರಂಭ ಆಗುತ್ತೆ ಭಗವಂತನನ್ನು ಎತ್ತಿಕೊಳ್ಳುವುದು ತನ್ನಲ್ಲಿ ಇಟ್ಟುಕೊಳ್ಳೋದು ಅಂತ ಇಂತಹ ಅಂಬ್ರಣೀ ದೇವಿ ಅವಳು ಗುಣ ಗುಣ ಅಂದರೆ ಸಂಸ್ಕೃತದಲ್ಲಿ ಹಗ್ಗವನ್ನು ಹೇಡುವಂಥದ್ದು ಗುಣ ಅಂದರೆ ಹಗ್ಗ ಅಂಬ್ರಣಿ ಗುಣರೂಪಳಾಗಿ ಇದ್ದಾಳೆ ಈ ಶಬ್ದ ಬಳಸಿಕೊಳ್ಳೆ ಶಬ್ದ ಇದು ಗುಣ ಅಂಬ್ರನಿ ಗುಣ ಎಂತಹ ಗುಣ ಅಂತಹ ಗುಣ ಉಪಜೀವ ಉಪಜೀವಕ ಕೋಟೆಯಲ್ಲಿ ಮತ್ತೊಬ್ಬರಿಗಿಲ್ಲ ನಾಥ ಕೋಟಿಯಲ್ಲಿ ಇನ್ನೊಬ್ಬರಿಗಿಲ್ಲ ಲಕ್ಷ್ಮೀದೇವಿಗೆ ಮಾತ್ರ ಇರುವಂತಹ ಗುಣಗಳು ಭಗವಂತನ ಎಲ್ಲ ಜ್ಞಾನಗಳು ಲಕ್ಷ್ಮೀ ದೇವಿಯಿದೆ ಭಗವಂತನನ್ನು ನಿರಂತರ ಉಪಾಸನೆ ಮಾಡುವವರು ಲಕ್ಷ್ಮೀ ದೇವಿಯರು ಇದಕ್ಕಿಂತ ದೊಡ್ಡ ಗುಣ ಏನು ಬೇಕು ಭಗವಂತ ಲಕ್ಷ್ಮೀದೇವಿಯನ್ನು ಬಿಟ್ಟು ಒಂದು ಹೆಜ್ಜೆ ಆಚೆ ಈಚೆ ಇಡುವುದಿಲ್ಲ ಇದಕ್ಕಿಂತ ದೊಡ್ಡ ಗುಣ ಇಂಥ ಏನು ಬೇಕು ಭಗವಂತನನ್ನು ಬಿಟ್ಟು ಲಕ್ಷ್ಮೀ ದೇವಿಯರು ಇರುವುದಿಲ್ಲ ಇದು ದೊಡ್ಡ ಗುಣ ಎಲ್ಲಿ ನೋಡಿದರೂ ಭಗವಂತನ ಗುಣಗಳನ್ನೇ ಕಾಳ್ತಾರೆ ಏನು ವಸ್ತು ನೋಡಿದರೂ ಅದು ಭಗವಂತನಿಗೆ ಅರ್ಪಣೆ ಅಂತ ಸಮರ್ಪಣೆ ಮಾಡ್ತಾನೆ ಇದಂತಹ ಮನೋಭಾವ ಎಷ್ಟು ದೊಡ್ಡ ಗುಣ ಇತ್ತು ಹಾಗಾಗಿ ಲಕ್ಷ್ಮೀದೇವಿಯ ಗುಣ ದೊಡ್ಡ ಗುಣ ಅಂತಂದರೆ ಭಗವಂತನ ಜ್ಞಾನ ಜ್ಞಾನ ಎರಡು ರೀತಿ ಒಂದು ನಿಂತ ಜ್ಞಾನ ಒಂದು ಬೆಳೆಯುವ ಜ್ಞಾನ ಲಕ್ಷ್ಮೀದೇವಿಯರನ್ನು ಬಿಟ್ಟರೆ ಉಳಿದವರ ಜ್ಞಾನ ಎಲ್ಲ ನಿಂತ ಜ್ಞಾನಗಳು ಒಂದು ರೀತಿಯಲ್ಲಿ ವಾಯುದೇವರಿಗೆ ಜ್ಞಾನ ಇದೆ ವಾಯುದೇವರ ಜ್ಞಾನ ಬೆಳೆಯುವ ಜ್ಞಾನ ನಿತ್ಯ ಜ್ಞಾನ ಬೆಳೀತಾ ಇರ್ತದೆ ಎಲ್ಲಿವರೆಗೆ ಆ ಮುಕ್ತೇ ಅತಿಶಯೋಪೇತಂ ರುಜಯೋಗಿ ಜ್ಞಾನಂಥ ಆಚಾರ್ಯರ ವಾಕ್ಯ ಮೋಕ್ಷ ಆಗುವ ತನಕ ವಾಯುದೇವರ ಜ್ಞಾನ ಅದು ಬೆಳವಣಿಗೆ ಆಗ್ತಾ ಇರ್ತದೆ ಆ ಮುಕ್ತಿ ಮೋಕ್ಷಾದ ಮೇಲೆ ವಾಯುದೇವರ ಜ್ಞಾನಕ್ಕೆ ಬೆಳವಣಿಗೆ ಇಲ್ಲ ಅಷ್ಟೇ ಲಕ್ಷ್ಮೀದೇವಿಯರ ಜ್ಞಾನ ಹಾಗಲ್ಲ ನಿತ್ಯ ಬೆರಳು ಮರ್ತಲೇ ಇರ್ತಾರೆ ಆದರೆ ಭಗವಂತನ ಗುಣ ಖಾಲಿ ಇಲ್ಲ ಅಂದ್ರೆ ಅದರಿಂದ ಗುಣ ಅಷ್ಟು ಬೆಳೀತಲೇ ಬಂತು ಇವತ್ತು ಆ ಗುಣ ಈ ಗುಣ ಈ ಗುಣ ನಾವೇನಾದರೂ ಇದ್ದರೂ ಸಹಸ್ರನಾಮನೇ ರಿಪೀಟ್ ಮಾಡಬೇಕಷ್ಟೇ ಹೊರತು ಅದಕ್ಕಿಂತ ಆಚೆ ನಮಗೂ ಹೋಗ್ಲಿಕ್ಕಾಗುವುದಿಲ್ಲ ಲಕ್ಷ್ಮೀದೇವಿಯರು ಹಾಗಲ್ಲ ಇವತ್ತು ಕಂಡ ಗುಣ ಅಲ್ಲ ನಾಳೆ ಬೇರೆನೆ ಮತ್ತೊಂದು ಕ್ಷಣದಲ್ಲಿ ಬೇರೇನೆ ಕ್ಷಣ ಕ್ಷಣದಲ್ಲಿ ಲಕ್ಷ್ಮೀ ಬೇರೆ ಬೇರೆ ಗುಣಗಳನ್ನು ಕಾಣ್ತಾ ಇರ್ತಾರೆ ಅದರಲ್ಲಿ ದೊಡ್ಡ ಗುಣ ಲಕ್ಷ್ಮೀದೇವಿಯರ ದೊಡ್ಡ ಗುಣ ಅಂದರೆ ಭಗವಂತನ ವಿಶಿಷ್ಟವಾದ ಜ್ಞಾನ ನಿರಂತರವಾಗಿ ಬರುವಂಥದ್ದು ನಮಗೆ ಲಕ್ಷ್ಮೀದೇವಿ ಯಾಕೆ ಗುಣ ಅಂತಂದರೆ ಬೇಕಾದ್ದನ್ನು ಕೊಡ್ತಾರೆ ಆದ್ದರಿಂದ ಅವರು ಗುಣ ನಮಗೇನು ಬೇಕಾದರೂ ಕೊಡಬೇಕು ಅವರಲ್ಲ ಸಂಪತ್ತಿನ ದೇವತೆ ಆದ್ದರಿಂದ ಅದು ಶ್ರಾವಣ ಶುಕ್ರವಾರ ಸಂಪತ್ ಶುಕ್ರವಾರ ಅದನ್ನು ಮಿಸ್ ಮಾಡುವ ಕ್ರಮವೇ ಇಲ್ಲ ಯಾಕೆಂದರೆ ದೊಡ್ಡ ಗುಣ ನಮಗೆ ಗುಣ ಆದರೆ ಲಕ್ಷ್ಮೀ ದೇವಿಯವರು ಆದ್ದರಿಂದ ಅವರನ್ನು ನಂಬುವವರಿಗೂ ಗುಣ ಅವ್ರು ಯಾರನ್ನು ನಂಬ್ತಾರೆ ಅವರ ಬಗ್ಗೆಯೂ ಗುಣ ಹಾಗಾಗಿ ಲಕ್ಷ್ಮಿಗೆ ಶ್ರೀ ಅಂತ ಹೆಸರು ಶ್ರೀ ಅಂದರೆ ಎರಡರ್ಥದಲ್ಲಿಯೂ ಶ್ರೀ ಅವಳು ಸಂಪತ್ತು ನಾವೆಲ್ಲ ಲಕ್ಷ್ಮಿಯನ್ನು ಆಶ್ರಯಿಸುತ್ತೇವೆ ಆದ್ರಿಂದ ಶ್ರೀ ನಮ್ಮಿಂದ ಆಶ್ರಯಿಸಲ್ಪಡುವವಳು ಸ್ವತಃ ಲಕ್ಷ್ಮೀ ದೇವಿ ಭಗವಂತನನ್ನು ಆಶ್ರಯಿಸುವವಳು ಆದ್ರಿಂದ ಶ್ರೀ ನಮ್ಮಿಂದ ಆಶ್ರಯತೆ ಶ್ರೀ ಭಗವಂತ ಆಶ್ರಯತೆ ಇತಿ ಶ್ರೀ ಎರಡರ್ಥದಲ್ಲಿಯೂ ಕೂಡ ಲಕ್ಷ್ಮೀ ಅವಳು ಶ್ರೀ ಎರಡರ್ಥದಲ್ಲಿಯೂ ಅವಳು ಗುಣ ನಮಗೆ ಲಕ್ಷ್ಮೀದೇವಿ ಗುಣ ದೇವಿಗೆ ಭಗವಂತನ ತತ್ವಜ್ಞಾನ ಪ್ರೇಮ ಭಕ್ತಿಯೇ ಗುಣ ಆದ್ದರಿಂದ ದಾಸರು ಹೇಳಿದರು ಗುಣರೂಪದಿ ಅಂಬರಣೀ ಅಂತ ಹೇಳಿದರು ಎಷ್ಟು ಗುಣ ಆದರೂ ಕೂಡ ಭಗವಂತನಿಗೆ ಅವಳು ಗುಣನೇ ಯಾಕೆಂದರೆ ಗೌಣ ಅವಳು ಭಗವಂತನ ಸರ್ವೋತ್ತಮತ್ತ ಲಕ್ಷ್ಮಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಅವಳು ಗುಣ ಗುಣ ಅಂದರೆ ಗೌಣ ಇನ್ನೊಂದು ಅರ್ಥ ಇದೆ ಗುಣ ಲಕ್ಷ್ಮೀದೇವಿ ಕಟ್ಟಿ ಹಾಕ್ತಾಳೆ ಅವಳು ಗುಣರೂಪ ಅಂತ ಹೇಳಿದರು ಇದು ಇಡೀ ಶಾಸ್ತ್ರದ ರಹಸ್ಯ ದಾಸರು ತುಂಬಿಸಿದ್ದಾರೆ ಕಟ್ಟುವುದು ಹೇಗೆ ಹಗ್ಗದಿಂದ ಗುಣದಿಂದ ಕಟ್ಟುವುದು ಅದಕ್ಕೋಸ್ಕರ ಗುಣ ಶಬ್ದವನ್ನು ಬಳಸಿತ್ತು ಹೇಗೆ ಕಟ್ತಾರೆ ಲಕ್ಷ್ಮೀ ದೇವಿಯರು ಗುಣಗಳಿಂದ ಈಗ ಅರ್ಥ ಇತ್ತು ನಮಗೆ ಗುಣ ಅಂದರೆ ಏನು ಕಟ್ಟುವ ಗುಣ ಅಂದರೆ ಸತ್ವಗುಣ ರಜೋಗುಣ ತಮೋ ಗುಣಗಳು ಈ ಮೂರು ಗುಣಗಳ ಮೂಲಕ ಇಡೀ ಪ್ರಪಂಚವನ್ನು ಕಟ್ಟಿಹಾಕುವ ಗುಣ ಹಗ್ಗ ಅದು ಅಂಬ್ರಳೀ ದೇವಿ ಲಕ್ಷ್ಮೀ ಒಂದೋ ಸತ್ವದ ಮೂಲಕ ಒಂದೋ ರಜೋಗದ ಮೂಲಕ ಒಂದೋ ತಮೋ ಗುಣದ ಮೂಲಕ ಗುಣತ್ರಯಕ್ಕೆ ಅಭಿಮಾನಿನೀಯರಾಗಿ ಗುಣ ಅನಿಸಿಕೊಂಡು ಅವರು ಇಡೀ ಜಗತ್ತನ್ನು ನಿಯಂತ್ರಣೆ ಮಾಡ್ತಾರೆ ದಾಸರು ಹೇಳ್ತಾರೆ ಇಡೀ ಜಗತ್ತನ್ನು ಕಟ್ಟಿಹಾಕಿದ ಆ ಅಂಬಣಿ ಸ್ವತಃ ತನ್ನನ್ನು ಭಗವಂತನ ಗೂಟಕ್ಕೆ ಕಟ್ಟಿಹಾಕಿಕೊಂಡಿದ್ದಾಳೆ ಅಂತ ಹೇಳ್ತಾರೆ ಇದು ನಾವು ಚಿಂತನೆ ಮಾಡಬೇಕಾದ್ವಿ ಆದ್ರಿಂದ ನಾವೇನು ಮಾಡಬೇಕಾದ್ದು ನಮ್ಮನ್ನು ಕಟ್ಟಿ ಹಾಕಿದ್ದಾಳೆ ಲಕ್ಷ್ಮಿ ಅವಳನ್ನು ಕಟ್ಟಿ ಹಾಕಿದ್ದಾನೆ ಭಗವಂತ ಭಗವಂತನ ಕಾಲು ಹಿಡಿದರೆ ನಮ್ಮ ಹಗ್ಗ ಬಂದನ ಅದು ಬಿಚ್ಚಲಿಕ್ಕೆ ಸಾಧ್ಯ ಅದನ್ನು ದಾಸರು ವಿವರಿಸ್ತಾರೆ ಸ್ತಂಭರೂಪದಿ ದಕ್ಷಿಣಾಂಬಕರಿ ಪ್ರದ್ಯುಮ್ನಿಹನು ದಕ್ಷಿಣ ಕಣ್ಣಲ್ಲಿ ಪ್ರದ್ಯುಮ್ನ ಸ್ತಂಭರೂಪನಾಗಿ ಗಟ್ಟಿಯಾಗಿದ್ದಾನೆ ಅದಕ್ಕೆ ಸ್ತಂಭರೂಪ ಅಂತ ಅದಕ್ಕೆ ಹೇಳಿತ್ತು ಅಲ್ಲಾಡುವ ಕಂಬ ಆಗಬಾರದು ಅಲ್ಲಾಡದೇ ಇರತಕ್ಕಂತಹ ನಮಗೆ ಯಾಕೆಂದರೆ ಲಕ್ಷ್ಮಿಯನ್ನು ಲಕ್ಷ್ಮಿ ಎಂಬಂತಹ ಹಗ್ಗನ್ನು ಕಟ್ಟುವುದಲ್ಲ ಲಕ್ಷ್ಮಿ ಎಂಬ ಹಗ್ಗ ಏನಾಗಿದೆ ಇಡೀ ಜಗತ್ತನ್ನು ಕಟ್ಟಿ ಹಾಕುವ ಗುಣ ಅದು ಗುಣತ್ರಯದ ಅಭಿಮಾನಿ ದೇವತೆ ಆದ್ದರಿಂದ ಸ್ತಂಭರೂಪದಿ ಪ್ರದ್ಯುಮನ ಇರ್ತಾನೆ ಗುಣರೂಪದಿಂದ ಅಂಬ್ರಣೀ ದೇವಿಯರು ಇರ್ತಾರೆ ಯಾವುದನ್ನು ಕಟ್ಟಿಕೊಂಡಿದ್ದಾರೆ ಅದನ್ನು ದಾಸರು ಮುಂದೆ ಹೇಳ್ತಾರೆ ಗುಣರೂಪ ಅಂಬರಣಿಯು ತಾನಾಗಿ ಇಟ್ಪಡು ವಸ್ಸರೂಪದಲ್ಲಿ ಪೊಂಬರಸಿ ಪದಯೋಗ್ಯ ಪವನ ವಸ್ಸ ರೂಪದಲ್ಲಿ ಕರುವಾಗಿ ಇದ್ದಾರೆಂತೆ ಯಾರು ಅಂದರೆ ಪೊಂಬರಸಿ ಪದಯೋಗ್ಯ ಪವನ ಅಂತ ಹೇಳಿದರುರ ಪದಯೋಗ್ಯ ಪವನ ಪೊಂಬಸಿರ ಪದಯೋಗ್ಯ ಪವನ ಸಂಸ್ಕೃತ ಶಬ್ದವನ್ನು ಕನ್ನಡದಲ್ಲಿ ಕೊಡುವ ಕ್ರಮ ಬಹಳ ಅಪೂರ್ವವಾದ ಕ್ರಮ ಕಿರಣ್ಯ ಗರ್ಭ ಅಂತ ಹೇಳಬೇಕು ಪೊಂಬಸಿರ ಪದಯೋಗ್ಯ ಪವನ ಅಂತಂದರೆ ಬ್ರಹ್ಮದೇವರ ಸ್ಥಾನಕ್ಕೆ ಬರುವ ವಾಯುದೇವರು ಅಂತ ಅರ್ಥ ವಾಯುದೇವರನ್ನು ಕಟ್ಟಿಹಾಕಿದ್ದಾಳೆ ಆ ವಾಯುದೇವರನ್ನು ಹೇಳುವಾಗ ಹಾಗೆ ಹೇಳುವುದಿಲ್ಲ ವಾಯುದೇವರ ವೈಶಿಷ್ಟ್ಯವನ್ನು ಹೇಳಬೇಕು ವಾಯುದೇವರ ವೈಶಿಷ್ಟ್ಯ ಏನು ಪದಯೋಗ್ಯ ಅವರಿಗೆ ದೊಡ್ಡ ಸ್ಥಾನ ಸಿಗುತ್ತೆ ಪ್ರಮೋಷನ್ ಇದೆ ಅವರಿಗೆ ಯಾವ ಸ್ಥಾನ ಅವರಿಗೆ ಪೊಂಬಸಿರ ಅಂತ ಹೇಳ್ತಾನೆ ಬಸಿರ ಅಂದರೆ ಗರ್ಭ ಪೊಂ ಪೊನ್ನ ಬಸಿರ ಅಂದ್ರೆ ಬಸಿರು ಅಂದರೆ ಬಂಗಾರದ ಗರ್ಭ ಹಿರಣ್ಯ ಗರ್ಭ ಪೊಂಬಸಿರ ಅಂದರೆ ಹಿರಣ್ಯ ಗರ್ಭನ ಪದಕ್ಕೆ ಬರತಕ್ಕಂತಹ ವಾಯುದೇವರು ಹೊಸ ರೂಪದಲ್ಲಿ ಇದ್ದಾರೆ ಅದ್ರ ಸ್ತಂಭ ಭಗವಂತ ಹಗ್ಗ ಅಂಬ್ರಣಿದೇವಿಯರು ಕಟ್ಟಿಸಿಕೊಂಡವ ಕರು ಅದು ವಾಯುದೇವರು ವಾಯುದೇವರೆಂಬಂತಹ ಕರುವನ್ನು ಗಟ್ಟಿಯಾಗಿ ಕಟ್ಟಿಹಾಕಿ ಗುಣ ಿಂದ ಬಿಗಿದಿರತಕ್ಕಂತಹದ್ದು ಪ್ರದ್ಯುಮ್ನ ಎಂಬಂತಹ ಸ್ತಂಭ ಅದು ಕಣ್ಣಲ್ಲಿದೆ ಅದಕ್ಕೆ ಹೇಳಿದ್ದು ನಾನು ಪ್ರದ್ಯುಮ್ನ ಅಂತ ದೊಡ್ಡ ಸಂಪತ್ತು ಇದು ನಮ್ಮ ಕಣ್ಣಲ್ಲಿ ಎಷ್ಟು ಸಂಪತ್ತಿದೆ ಅಂತ ನಾವು ಮರೆತು ಬಿಟ್ಟಿದ್ದೇವೆ ನಾವು ದೇವಸ್ಥಾನ ದೇವರು ನೋಡಬೇಕು ಹೋಗಿ ಬೇಡ ಅಂತ ಹೇಳೋದಲ್ಲ ಆದರೆ ಕೂಡ ನಮ್ಮ ಮನೆಯಲ್ಲಿದ್ದ ನಮ್ಮ ನಮ್ಮ ಈ ದೇಹದ ಮನೆಯಲ್ಲಿರುವ ಈ ಕಣ್ಣಲ್ಲಿರುವ ಭಗವಂತ ನೀವು ಯಾಕೆ ಮರೀತೀರಿ ನಮಗೆ ಬೇಕಾದ ರೂಪ ಎಲ್ಲ ಉಂಟು ನೋಡಿ ಉಪಾಸನೆಗೆ ಏನು ಬೇಕು ನಮಗೆ ವಾಯುದೇವರು ಬೇಕು ಹೊತ್ಸನಾಗಿದ್ದಾರೆ ಲಕ್ಷ್ಮೀನಾರಾಯಣರ ವಾತ್ಸಲ್ಯ ಪಾತ್ರವಾದ ವಸ್ತವಾಗಿ ಅವರಿದ್ದಾರೆ ಅಂಬ್ರಣಿದೇವಿ ಲಕ್ಷ್ಮೀ ದೇವಿಯರಿದ್ದಾರೆ ಇಡೀ ಜಗತ್ತಿಗೆ ಬೇಕಾದದನ್ನು ಕೊಟ್ಟು ಕಟ್ಟಿ ಹಾಕುವ ಅಂಬ್ರಣೀ ದೇವಿಯರಿದ್ದಾರೆ ಅಂಬ್ರಣೀ ಈಶನಾಗಿರ್ತಕ್ಕಂತಹ ಭಗವಂತ ಕಣ್ಣಲ್ಲಿ ಕೂತಿದ್ದಾನೆ ಇದಕ್ಕಿಂತ ದೊಡ್ಡ ದೇವಸ್ಥಾನ ಏನು ಉಂಟ್ರಿ ಒಟ್ಟಿಗೆ ಕೂತಿರ್ತಕ್ಕಂಥದ್ದು ದಾಸರ ಮುಂದುವರೆದು ಹೇಳ್ತಾರೆ ಹೌದ್ರಿ ಈ ದೇವಸ್ಥಾನದಲ್ಲಿ ಅಮ್ಮನವರ ಗುಡಿ ಉಂಟು ಅಣ್ಣನವರ ಗುಡಿ ಉಂಟು ಅಪ್ಪನವರ ಗುಡಿ ಉಂಟು ಏ ಉಳಿದ ದೇವರದು ಗುಡಿ ಇಲ್ರಿ ಅಂತಂದ್ರೆ ಉಂಟು ಅಂತ ಹೇಳ್ತಾರೆ ಎಲ್ಲ ಇದ್ದಾರೆ ಅಂತ ನಿಮ್ಗೆ ಯಾರು ಬೇಕು ಹೇಳಿ ಅಂತ ಹೇಳ್ತಾರೆ ಪೊಂಬಸಿರ ಪದಯೋಗ್ಯ ಪವನ ತ್ರಿಯಂಬಕಾದಿ ಸಮಸ್ತ ದಿವಿಜ ದಿವಿಧ ಸೇವಿತನಾಗಿ ಹೇಳ್ತಾರೆ ಅವರು ವಾಯುದೇವರು ಹೇಗಿರ್ತಾರೆ ಎಲ್ಲ ತ್ರಿಯಂಬಕಾದಿ ರುದ್ರಾದಿ ಸಕಲ ದೇವತೆಗಳು ಕೂಡ ಆ ವಾಯುದೇವರನ್ನು ಸೇವನೆ ಮಾಡಿಕೊಂಡಿದ್ದಾರೆ ರುದ್ರಾದಿ ದೇವತೆಗಳು ವಾಯುದೇವರನ್ನು ಸೇವಿಸುತ್ತಾರೆ ವಾಯುದೇವರು ಅಂಬರಣೇವಿಯನ್ನು ಆಶ್ರಯಿಸಿದ್ದಾರೆ ಅಂಬ್ರಣೀ ದೇವಿ ಭಗವಂತನನ್ನು ಆಶ್ರಯಿಸಿಕೊಂಡಿದ್ದಾರೆ ಇವರಿಗೆಲ್ಲ ಆಶ್ರಯ ಕೊಟ್ಟವರು ಯಾರು ನಮ್ಮ ದಕ್ಷಿಣ ಕಣ್ಣು ನಮ್ಮ ಬಲಕಣ್ಣು ಆದರೆ ಬಲಕಣ್ಣಿನಲ್ಲಿ ಸಮಸ್ತ ದೇವತೆಗಳು ಇದ್ದಾರೆ ಯಾವ ದೇವತೆಗಳು ತ್ರಿಯಂಬಕಾದಿ ಅಂತ ಹೇಳಿದ್ರು ಅದಾತರ ಶಬ್ದ ನಡೆಸಿ ನಮ್ಮ ಅಂಬಕದಲ್ಲಿ ತ್ರಿಯಂಬಕಾದಿಗಳು ಬಂದು ಕೂತಿದ್ದಾರೆ ತ್ರಿಯಂಬಕಾದಿಗಳಿಂದ ಸೇವಿತನಾದ ವಾಯುದೇವರು ಎಲ್ಲ ಈ ಕಣ್ಣಲ್ಲಿ ಬಂದು ಕೂತಿದ್ದಾರೆ ಅದಕ್ಕೆ ಅವರು ಪ್ರಕೃಷ್ಟವಾದ ಸಂಪತ್ತುನ ದೇವತೆ ಪ್ರದ್ಯುಮ್ನ ಈ ಕಣ್ಣಲ್ಲಿ ಕೂತಿದ್ದಾನೆ ಅಂತ ಅದಕ್ಕೆ ಈ ಕಣ್ಣಿಗೆ ಇಷ್ಟು ಸಾಮರ್ಥ್ಯ ಬರೀ ತ್ರಿಯಂಬಕಾದಿ ಸಮಸ್ತ ದಿವಿಜ ಕದಂಬ ಸೇವಿತನಾಗಿ ಸರ್ವ ಪದಾರ್ಥಗಳ ತೋರ್ಪಾ ಹೇಳಿದರು ಅದನ್ನು ಮುಂದುವರಿಸಿ ಸರ್ವ ಪದಾರ್ಥಗಳ ತೋರ್ಪ ಎಲ್ಲ ಪದಾರ್ಥಗಳನ್ನೂ ತೋರಿಸ್ತಾನೆ ಯಾರು ತೋರಿಸುವುದು ಆ ಪ್ರದ್ಯುಮ್ನಾಮಕನಾದ ಭಗವಂತ ಎಲ್ಲ ಪದಾರ್ಥಗಳನ್ನು ನಮಗೆ ತೋರಿಸ್ತಾನೆ ಅವನು ತೋರಿಸಿದರೆ ನಾವು ನೋಡಲಿಕ್ಕೆ ಸಾಧ್ಯ ಅವನು ತೋರಿಸಿದ್ರೆ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಒಂದು ಗೂಟ ಒಂದು ಸ್ತಂಭ ಆ ಸ್ತಂಭಕ್ಕೆ ಹಗ್ಗ ಆ ಹಗ್ಗಕ್ಕೆ ಕಟ್ಟಿದ ಕರು ಆ ಕರುವಿನ ಕಾಲ ಹಿಡಿದವರ ದೇವತೆಗಳು ದೇವತೆಗಳು ನಮ್ಮನ್ನು ಹೇಳ್ಕೊಂಡಿದ್ದಾರೆ ಹಾಗಾಗಿ ನಾವೆಲ್ಲ ಆ ಗೂಟದ ಸುತ್ತಲೇ ಇದ್ದೇವೆ ನಮ್ಗೆ ದೇವರು ಬೇಡ ಅಂತ ನಾವು ನಾಸ್ತಿಕರಾಗಿ ಬಂದರೂ ದೇವರು ಹೇಳ್ತಾರೆ ನನ್ನನ್ನು ನೀನು ಬಿಟ್ಟರು ನಿನ್ನನ್ನು ನಾನು ಬಿಡುವುದಿಲ್ಲ ಅಂತ ತನ್ನ ಗೂಟಕ್ಕೆ ಕಟ್ಟಿಕೊಂಡು ಹಾಗಾಗಿ ಭಗವಂತನ ಸ್ತಂಭವನ್ನು ಬಿಟ್ಟು ನಮಗೆ ಅಲ್ಲಾಡಲಿಕ್ಕಾಗುವುದಿಲ್ಲ ಅಲ್ಲೇ ನಾವು ಸುತ್ತಾಡ್ತಾ ಇರೋ ಎಷ್ಟು ಸುತ್ತಾಡಿದರೂ ಕೂಡ ಆ ದೇವಸ್ಥಾನಕ್ಕೇ ಪ್ರದಕ್ಷಿಣೆ ಬರಬೇಕು ಇಡಿ ಸರ್ವೋ ಪದಾರ್ಥಗಳನ್ನು ಆಕರ್ಷಣೆ ಮಾಡಿ ಕಟ್ಟಿಕೊಂಡು ತನ್ನ ಕನ್ನೊಳಗೆ ತುಂಬಿಸಿಕೊಂಡಿದ್ದಾನೆ ಆ ಪ್ರದ್ಯಮನ ಇಡೀ ಜಗತ್ತಿಗೆ ಆಶ್ರಯನಾದವ ನೋಡಿ ದೇವತೆಗಳ ತಾರತಮ್ಯ ಭಗವಂತನ ತಾರಮ್ಯ ಇಡೀ ಭಗವಂತ ರಕ್ಷಕನಾಗಿ ನಿಂತದ್ದು ಇಡೀ ಜಗತ್ತಲ್ಲಿ ತುಂಬಿದ್ದು ಎಲ್ಲ ಬಗೆಯನ್ನು ಒಟ್ಟುಗೂಡಿಸಿ ದಾಸರು ಒಂದು ಹಾಡಿನಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಒಬ್ಬ ಉಪಾಸನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಸಾಂಬಾರ ಸಾಮಗ್ರಿ ಇಲ್ಲಿ ದಾಸರು ಇಟ್ಟಿದ್ದಾರೆ ನಾವು ಹೇಗೆ ಉಪಾಸನೆ ಮಾಡಬೇಕು ನಮ್ಗೆಲ್ಲ ದೇವರು ಬೇಕು ಅಂತುಂಟು ನಮ್ದು ಕ್ರಮ ಇದೆ ಅಂತಂದರೆ ದೇವಸ್ಥಾನಕ್ಕೆ ಹೋಗ್ತೇವೆ ತಿರುಪತಿಗೆ ತಿಮ್ಮಪ್ಪ ನಿನೇ ದೊಡ್ಡವ ಅಂತ ಪದ್ಮಾವತಿ ಗುಡಿಗೆ ಬಂದರೆ ಅಮ್ಮ ಪದ್ಮಾವತಿ ನಿನೇ ದೊಡ್ಡವಳು ಅಂತ ಈಚೆ ಸ್ವಲ್ಪ ಈ ಕಾಲಹಸ್ತಿಗೆ ಹೋದರೆ ರುದ್ರ ನೀನೇ ದೊಡ್ಡವ ಗಣಪತಿ ದೇವಸ್ಥಾನಕ್ಕೆ ಹೋದರೆ ಗಣಪ ನೀನೇ ದೊಡ್ಡವ ಉಂಟು ಹೀಗೆ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೇವೆ ಅಲ್ಲಲ್ಲಿ ಹೋಗಿ ನೀನೇ ದೊಡ್ಡವ ಉಂಟು ನಿನಗೇ ನಮಸ್ಕಾರ ಉಂಟು ಹೀಗೆ ಆವಾವ ದೇವಸ್ಥಾನಕ್ಕೆ ಹೋಗಿ ಆವಾವ ದೇವರನ್ನೇ ನಾವು ಸರ್ವೋತ್ತಮತ್ವೇನ ಉಪಾಸನೆ ಮಾಡತಕ್ಕಂತಹ ಒಂದು ನಮ್ಮ ಸಾಧನೆಯಲ್ಲಿದೆ ಹಾಗಾಗಿ ಸಾಧನೆಯಲ್ಲಿ ಮಾರ್ಕ್ ಹೋಗುವುದೆಲ್ಲ ಇಲ್ಲಿ ನಾವು ಭಜನೆ ಪೂಜೆ ಮಾಡೋದರಲ್ಲಿ ಕಡಿಮೆ ಏನಿಲ್ಲ ಆದ್ರೆ ಇಷ್ಟು ದೇವಸ್ಥಾನಕ್ಕೆ ಸುತ್ತಾಡಿದ್ದೇನ್ರಿ ಏನ್ ದೇವ್ರು ಯಾರು ಮಾತಾಡುವುದಿಲ್ಲ ಯಾರು ಮಾತಾಡ್ತಾರೆ ಯಾಕೆಂದ್ರೆ ಯಾರ್ಯಾರ ಸ್ಥಾನ ಎಷ್ಟೆಷ್ಟಿದೆ ಅದನ್ನು ತಿಳ್ಕೊಂಡು ಉಪಾಸನೆ ಮಾಡಿದರೆ ಮಾತ್ರ ಅವರು ಮಾತಾಡಬಹುದು ಒಬ್ಬ ಕ್ಲರ್ಕ್ ಇದ್ದಾನೆ ಆ ಕ್ಲರ್ಕಿನ ಹೋಗಿ ರೀ ಮಿನಿಸ್ಟರ್ ನೀವೆ ಅಂತ ಹೇಳಿದ್ರೆ ಅಯ್ಯೋ ಅಯ್ಯೋಗಯ್ಯ ಅಂತ ಹೇಳ್ತಾನೆ ಅವನ ಗೌರವ ಅವನಿಗೆ ಭಯ ಎಲ್ಲಾದರೂ ಮಿನಿಸ್ಟರ್ನ ಪಕ್ಕ ಕೇಳಿಸಿಕೊಂಡ್ರೆ ಅದೇನು ಕ್ಯಾಮರಾ ಇಟ್ಟಿದ್ರೆ ಭಯನೇ ಭಯ ಬರ್ತಾನೆ ಅನುಪಾಪ ಆದ್ರಿಂದ ಯಾ ಯಾರ್ಯಾರನ್ನು ಹೇಗೆ ಉಪಾಸನೆ ಮಾಡಬೇಕೋ ಅವರನ್ನು ಹಾಗೇ ಉಪಾಸನೆ ಮಾಡಬೇಕು ಅದನ್ನು ದಾಸರು ಹೇಳುತ್ತಾರೆ ಅವರವರ ತಾರತಮ್ಯ ಅನುಗುಣವಾಗಿ ಉಪಾಸನೆ ಮಾಡುವ ಕ್ರಮ ಇದು ಇದರಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ವಾಯುದೇವರು ವಸ್ಸಾ ವಾಯುದೇವರು ಕರು ವಾತ್ಸಲ್ಯ ಪಾತ್ರರಾದವರು ಹಾಗಾಗಿ ವಾಯುದೇವರನ್ನು ಬಿಟ್ಟು ನಮಗೆ ಭಗವಂತನ ಉಪಾಸನೆ ಮಾಡಲಿಕ್ಕಿಲ್ಲ ಹಾಗಾಗಿ ದೇವತೆಗಳನ್ನು ನಾವು ಬಿಡಲಿಕ್ಕಿಲ್ಲ ಹಾಗೆ ದೇವತೆಗಳಿಗೆ ಆಶ್ರಯ ರುದ್ರೋ ಬ್ರಹ್ಮಾಂಡಮಾಶಿ ಬ್ರಹ್ಮಾ ಮಾಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತ ಎಲ್ಲರೂ ರುದ್ರದೇವರನ್ನು ಆಶ್ರಯಿಸಿದ್ದಾರಂತೆ ಮಹಾಭಾರತ ಹೇಳುತ್ತೆ ರುದ್ರದೇವರು ಬ್ರಹ್ಮಾಂಡಮ ಆಶ್ರಿತ ವಾಯುದೇವರನ್ನು ಆಶ್ರಯಿಸಿದ್ದಾರೆ ವಾಯುದೇವರು ಪರಮಾತ್ಮನನ್ನು ಆಶ್ರಯಿಸಿದ್ದಾರೆ ನಾಹಂ ಕಂಚಿದುಪಾಶ್ರಿತ ನನಗೆ ಯಾರು ಆಶ್ರಯ ಇಲ್ಲ ಅಂತ ಇಂತಹ ಶಾಸ್ತ್ರದ ನಿರ್ಣಯಗಳನ್ನು ಇಲ್ಲಿ ದಾಸರು ನಮ್ಮ ಮುಂದೆ ಇಡ್ತಾ ನೋಡಿ ಎಷ್ಟು ಆಶ್ಚರ್ಯ ಅಂತಂದರೆ ನಾವು ಕಣ್ಣಿನಿಂದ ಇಡೀ ಜಗತ್ತನ್ನು ನೋಡ್ತೇವೆ ನೋಡಿ ನಮಗೆ ಅಹಂಕಾರ ಏನಂದ್ರೆ ನಾನು ಇಷ್ಟು ನೋಡಿಕೊಂಡು ಬಂದೆ ಅಂತ ಒಳಗಿನಿಂದ ಭಗವಂತ ನಗ್ತಾ ಇದ್ದಾನಂತೆ ದೇವತೆಗಳು ತಮಾಷೆ ಮಾಡ್ತಾ ಇರ್ತಾರಂತೆ ಇವೆ ಎಂತ ನೋಡ್ತಾ ಅಂತ ನಾವು ತೋರಿಸಿದ್ರೆ ಉಂಟು ಇದು ಇಲ್ಲ ಅಂತ ಹಾಗಾಗಿ ನೋಡಿ ಕೆಲವು ನಾವು ಹೋಗ್ತೇವೆ ನೋಡಿ ಬರ್ತೇವೆ ಬಂದ ಆ ಸಂಗತಿ ನೋಡಿದಿರಾ ಏ ಅದು ನೋಡ್ಲೇ ಇಲ್ರಿ ಹೌದಾ ಯಾಕೆ ಸರ್ವ ಪದಾರ್ಥಗಳ ತೋರೂಪ ಅವನು ಎಷ್ಟು ತೋರಿಸ್ತಾನೆ ಅಷ್ಟು ಮಾತ್ರ ನೋಡ್ಲಿಕ್ಕಾಗುತ್ತೆ ಹೊರತು ನಾನು ನೋಡಿದೆ ಅಂತ ನಮ್ಗೆ ಸ್ವಾತಂತ್ರ್ಯ ಭ್ರಮೆ ಬರ್ಲಿಕ್ಕೆ ಅವಕಾಶನೇ ಇಲ್ಲ ನಾವು ನೋಡುದಕ್ಕಿಂತ ನೋಡದೆ ಬಂದದ್ದೇ ಜಾಸ್ತಿ ಇರ್ತದೆ ಅಂತ ಯಾವುದೋ ಒಂದು ಚಿಕ್ಕ ಸಂಗತಿಯನ್ನು ನೋಡಿಕೊಂಡು ದೊಡ್ಡದು ಮಾಡಿಕೊಂಡು ಬರ್ತೇವೆ ಅಷ್ಟೇ ಹೊರತು ದೊಡ್ಡ ಸಂಗತಿಗಳು ಹಾಗೇ ಇರ್ತೇನೆ ನಾನು ಹೋಗಿ ಹೇಳಲಿಕ್ಕೆ ಉಂಟಿನು ಏನ ಹೈದರಾಬಾದಲ್ಲಿ ಮೂರು ತಿಂಗಳಿದ್ದೆ ಹೈದರಾಬಾದ್ ಪುಡಿಪುಡಿ ಮಾಡಿದೆ ಅಂತ ಎಂತ ಪುಡಿಪಿಡಿ ಮಾಡಿದ್ದು ಪುಸ್ತಕ ಅಷ್ಟೇ ಬರ್ತದೆ ಮತ್ತೇನು ಇಲ್ವೇ ಇಲ್ಲ ಎಷ್ಟು ನೋಡಬಹುದು ಎಷ್ಟು ನೋಡಲಿಕ್ಕಿದೆ ಒಂದು ಚಿಕ್ಕದಲ್ಲಿಯೂ ದೊಡ್ಡದು ನೋಡಬೇಕಾಗಿರ್ತಕ್ಕಂತಹ ಅಂಶ ಅನಂತಾಂಶಗಳಿವೆ ಅಂದರೆ ದೇವರು ಎಷ್ಟು ನೋಡಿದ ಎಷ್ಟು ತೋರಿಸಿದ ಅಷ್ಟು ನಾವು ನೋಡಲಿಕ್ಕೆ ಸಾಧ್ಯ ಸರ್ವ ಪದಾರ್ಥಗಳ ಎಲ್ಲ ಪದಾರ್ಥಗಳನ್ನು ತೋರಿಸಬೇಕು ಅವನು ಗೂಟಕ್ಕೆ ಸಗ್ಗ ಹಾಕಿ ಇಡೀ ಕರು ಎಳೆದ ಹಾಗೆ ಎಲ್ಲವನ್ನೂ ಸೆಳೆದಿದ್ದಾನೆ ತನ್ನ ಗೂಟದ ಹತ್ರ ಅಂತ ಇದನ್ನು ಉಪನಿಷತ್ತು ಒಂದು ದೃಷ್ಟಿ ಇದೇ ದೃಷ್ಟಾಂತ ಕೊಟ್ಟು ಹೇಳಿತ್ತು ಒಂದು ದನವನ್ನು ಹಗ್ಗ ಹಾಕಿ ಒಂದು ಗೂಟಕ್ಕೆ ಕಟ್ತಾರೆ ಅಂತ ಈ ಜನ ಕೇಳ್ತಾರೆ ಅಲ್ರಿ ನಾವು ಸ್ವತಂತ್ರರು ನಾವು ಇನ್ನೊಬ್ಬರ ಅಧೀನ ಅಲ್ಲ ನಮಗೆಲ್ಲಿ ಬಂಧನ ನಮಗೇನು ಮೋಕ್ಷ ಏ ಮೋಕ್ಷ ಬೇಡ ಬಿಡುಗಡೆ ಬೇಡ ಬಿಡುಗಡೆ ಯಾವಾಗ ಬಂಧನ ಇದ್ರೆ ಬಿಡುಗಡೆ ಕಟ್ಟಿದ್ರೆ ಬಿಡುಗಡಬೇಕು ಏ ನಮ್ಮನ್ನು ಕಟ್ಟಿ ಹಾಕೋರೇ ಇಲ್ಲ ನಮಗೆ ಬಂಧನನೇ ಇಲ್ಲ ನಾವು ಸ್ವತಂತ್ರರು ನಾವು ನಮಗೆ ಮೋಕ್ಷ ಬೇಡ ನಾವು ಮುಕ್ತರು ಅದಕ್ಕೆ ಉಪನಿಷತ್ತು ಇದೇ ದೃಷ್ಟಾಂತವನ್ನು ಕೊಟ್ಟು ವಿವರಿಸಿದೆ ಒಂದು ದನವನ್ನು ಕಟ್ಟಿ ಹಾಕಿರ್ತಾರಂತೆ ಗೂಟಕ್ಕಿ ಆ ದನ ಹೋಯ್ತು ಹೋಯ್ತು ಹುಲ್ಲು ಮೇಯ್ತಾ ಮೇಯ್ತಾ ಮೇಯ್ತಾ ಮೇಯ್ತಾ ಎಷ್ಟು ಹೋಯ್ತು ಹಗ್ಗ ಇದ್ದಷ್ಟು ಹೋಯಿತು ಹಗ್ಗ ನಿಂತಿತು ಹಗ್ಗವನ್ನು ಜಗ್ಗಿ ಎಳೆ ಹಗ್ಗ ಜಗ್ಗಿ ಎಳೆ ದನವನ್ನು ಸಾಕು ಹೊದ್ದು ಮತ್ತೇನು ಪಾಪ ಅಳತಾ ಅಳತಾ ಬಂತು ಪುನಃ ಗೂಟಕ್ಕೆನೇ ತನ್ನನ್ನು ಕಟ್ಟಿಕೊಂಡಿತು ಎಷ್ಟು ದೂರ ಹೋಯ್ತದ್ದು ಅಲ್ಲಿವರೆಗೆ ಸ್ವಾತಂತ್ರ್ಯ ಅದಕ್ಕೆ ಪಾಪ ನಾನು ಸ್ವತಂತ್ರ ನಾನು ಸ್ವತಂತ್ರ ಅಂತ ಆ ಗೋ ಹುಲ್ಲು ಮೇಯ್ತಾ ಮೇಯ್ತಾ ಮೇಯ್ತಾ ತಿರುತ್ತದೆ ಎಷ್ಟು ಒಂದು ಹಂತದವರೆಗೆ ಮಾತ್ರ ಆ ಹಗ್ಗ ಇದ್ದಷ್ಟು ದೂರದ ಸ್ವಾತಂತ್ರ್ಯ ಅದು ಮುಗಿಯಿತು ಹಗ್ಗದ ಅವಧಿ ಆ ಹಗ್ಗ ನಮ್ಮನ್ನು ಜಗ್ಗಿ ಎಳೆಯುತ್ತೆ ಸಾಕು ನಿಂತಿದ್ದದ್ದು ಅದೇ ರೀತಿ ನಮ್ಮ ಅವಸ್ಥೆನೂ ಹೀಗೆ ಅಂತೆ ನಾವು ಸ್ವತಂತ್ರರು ಅಂತ ಹಾರಾಡ್ತೇವೆ ನಾವು ಸ್ವತಂತ್ರದಲ್ಲ ಅಂತ ಗೊತ್ತಾಗುದು ಯಾವಾಗ ಆ ಹಗ್ಗವನ್ನು ದೇವರು ಎಳೆದಾಗ ಗೊತ್ತಾಗತ್ತೆ ಓ ನಮ್ಮ ಸ್ವಾತಂತ್ರ್ಯ ಮುಗಿಯಿತು ಅಂತ ಎಷ್ಟು ಸಲ ನಾವು ದುಃಖಕ್ಕೆ ಒಳಗಾಗ್ತೇವೆ ಅಯ್ಯೋ ಏನು ಕೆಲಸ ಪ್ರಾರಂಭ ಮಾಡಿದ್ರು ಮುಟ್ಟಿಸ್ಲಿಕ್ಕಾಗಲ್ರಿ ಯಾಕೆ ನಮ್ಮ ದೇವರು ಹೇಳ್ದ ಸಾಕು ಹಾರಾಡಿದ್ದು ಅಂತ ಹಗ್ಗವನ್ನು ಎಳಿತಾನೆಷ್ಟೆ ಎಳ್ದಾಗ ನಮಗೆ ಮಾಡಲಿಕ್ಕಾಗೋದಿಲ್ಲ ನಾವು ಓದ್ತೇವೆ ನಾವು ನೋಡ್ತೇವೆ ಎಷ್ಟು ನೋಡ್ತೇವೆ ಕಣ್ಣುಂತೂ ನಮಗೆ ಎಷ್ಟು ನೋಡ್ತೇವೆ ಅಯ್ಯೋ ಸುಸ್ತಾಯ್ತು ರೀ ಕಣ್ಣು ಮುಚ್ಚುವರೆ ತನಕ ನೋಡ್ಬೋದು ನಮಗೆ ಸ್ವಾತಂತ್ರ್ಯ ಅಷ್ಟೇ ಎಲ್ಲಿವರೆಗೆ ತಿರುಗಬಹುದು ಕಾಲಲ್ಲಿ ಆರಾಮ ಇರುವಷ್ಟು ಕಾಲ ಏ ಕಾಲು ಸುಸ್ತಾಯ್ತು ರೀ ಸಾಕು ಇವತ್ತು ಕಾಲು ಸುಸ್ತಾದದ್ದಲ್ಲ ದೇವರು ಸಾಕು ಅಂತ ನಿಂತು ಹೋಯ್ತು ಗಾಡಿ ಮುಂದೆ ಹೋಗ್ಲಿಕ್ಕೆ ಅಷ್ಟೇ ತಿಂತೇವೆ ನಮ್ಗೆ ಸ್ವಾತಂತ್ರ್ಯ ಇದೆ ಎಷ್ಟು ತಿಂತೇವೆ ಸಾಕ್ರಿ ಹೊಟ್ಟೆ ತುಂಬಿತ್ತು ಎಂಥದ್ದು ಹೊಟ್ಟೆ ತುಂಬಿದ್ದು ಭಗವ ಹೇಳ್ದ ಭಗವಂತ ಹೇಳ್ದ ಸಾಕು ಅಂತೇಳಿದ ನಿಂತು ಹೋಯ್ತು ನಮ್ದು ಕೆಲಸ ನಾಲ್ಕು ತುತ್ತು ತಿನ್ನು ತಿನ್ನುವಾಗಲೇ ಸಾಕು ಅನ್ನಿಸ್ತದೆ ದೇವರು ಹೇಳದ ಇವತ್ತು ಬೇಗ ಹಗ್ಗ ಎಳೆದಿದ್ದೇನೆ ಸಾಕು ಇವತ್ತು ಇಷ್ಟೇ ಅಂತ ಮನೆ ಏಕಾದಶಿ ಮಾಡಿಲ್ಲಲ್ಲ ಇವತ್ತು ಮಾಡು ಅಂತ ದೇವರು ಹಗ್ಗ ಹಾಕಿ ಎಳಿತಾನೆ ಅಂತ ಹೀಗೆ ನಮ್ಮ ಸ್ವಾಮಿ ಆಗಾಗ್ಗೆ ಆಗಾಗ್ಗೆ ಹಗ್ಗ ಎಳೆದು ನಮ್ಮ ಪಾರತಂತ್ರ್ಯವನ್ನು ನಮಗೆ ನೆನಪಿಸ್ತಲೇ ಇರ್ತಾನೆ ಅಂತ ಆದ್ರಿಂದ ನಮಗೆ ಸುಖ ಇರ್ತದೆ ದುಃಖ ಸ್ವಲ್ಪ ಇರ್ತದೆ ಆ ಸ್ವಲ್ಪ ದುಃಖವೇ ಭಾರೀ ನಮಗೆ ಕಾಣಿಸ್ತದೆ ಅಂತ ಆ ಗೋವಿಗೆ ದನಕ್ಕೆ ಗೂಟದಿಂದ ಅಲ್ಲಿವರೆಗೆ ಮೇಲಿಕ್ಕೆ ಬೇಕಾದಷ್ಟು ಹುಲಸಾದ ಒಂದು ಸಿಕ್ಕಿತ್ತು ಆದರೆ ಯಾವಾಗ ಹಗ್ಗ ಹೇಳಿದ್ರು ಆ ದನಕ್ಕೆ ಭಾರಿ ಬೇಜಾರ ಅಂತ ಅಂದ್ರೆ ಅಲ್ಲಿದ್ದ ಖುಷಿ ಅದು ಮರ್ತು ದೇವರ ಹಗ್ಗ ಹಾಕಿ ಎಳಿತಾನಲ್ಲ ಆವಾಗ ಅಷ್ಟು ಖುಷಿಯನ್ನು ಮರೆಯುತ್ತೇವೆ ಜೀವನದಲ್ಲಿ ಆನಂದವೇ ಜಾಸ್ತಿ ಅಂತೆ ಟೀಕಾಕೃಷ್ಣ ಆದರೂ ಒಂದು ಸುಧಾ ಗ್ರಂಥದಲ್ಲಿ ಒಂದು ಕಡೆ ಹೇಳುತ್ತಾರೆ ನಮ್ಮ ಸಂಸಾರವನ್ನು ಬೈತಾರೆ ಎಲ್ಲ ಜನ ಅಯ್ಯೋ ಸಂಸಾರ ಏನ್ರಿ ನೀರಸ ನೀರಸ ಬೈಬೇಡಿ ಯಾಕೆಂದ್ರೆ ನೀವು ಲೆಕ್ಕಾಚಾರ ಮಾಡಿ ಸಂಸಾರದಲ್ಲಿ ದುಃಖಕ್ಕಿಂತ ಸುಖನೇ ಜಾಸ್ತಿ ನೀವು ಲೆಕ್ಕಾಚಾರ ಮಾಡಿ ನಿಮ್ಮ ಜೀವನದಲ್ಲಿ ಅಳಿಯಿರಿ ನೀವು ಬೆಳಗ್ಗಿನಿಂದ ರಾತ್ರಿ ತನಕ ಅಥವಾ ಒಂದನೇ ತಾರೀಕಿನಿಂದ ಒಂದನೇ ತಾರೀಕಿನ ತನಕ ನೀವು ಲೆಕ್ಕಾಚಾರ ಮಾಡಿ ಎಷ್ಟು ಜೀವನದಲ್ಲಿ ಖುಷಿ ಜಾಸ್ತಿ ದುಃಖ ಕಡಿಮೆ ದುಃಖದ ಸಂದರ್ಭ ಭಾರೀ ಕಡಿಮೆ ರಾತ್ರಿ ಮಲಗುವಾಗಂತೂ ಖುಷಿಯಲ್ಲಿ ಮಲಗ್ತಾರ ಅದರಲ್ಲಿ ಏನು ಸಮಸ್ಯೆನೇ ಇಲ್ಲ ಊಟ ಮಾಡುವಾಗ ಅಳುತ್ತಾ ಊಟ ಮಾಡುವುದಿಲ್ಲ ಯಾರೂ ಕೂಡ ಇನ್ನೊಬ್ಬ ಜನ ಜಾಸ್ತಿ ಬಂದರೆ ಮಾತ್ರ ಅಳಲಿಕ್ಕೆ ಪ್ರಾರಂಭ ಮಾಡೋದು ಅಷ್ಟೇ ಇಲ್ಲ ಇದ್ರೆ ಉಣ್ಣು ದೇನು ಕಡಿಮೆನೇ ಇಲ್ಲ ಟಿ ನೋಡುವಾಗ ಯಾರು ದುಃಖದಲ್ಲಿ ಟಿ ನೋಡೋದೇ ಇಲ್ಲ ಖುಷಿಯಲ್ಲೇ ನೋಡ್ತಾ ಇರ್ತಾರೆ ಇನ್ನು ಯಾವಾಗ ಕರೆಂಟ್ ಬಿಲ್ ಕಟ್ಟುವಾಗ ವಾಟರ್ ಬಿಲ್ ಕಟ್ಟುವಾಗ ತಿಂಗಳನ್ನ ಸಂಬಳ ಮುಗಿದಾಗ ಅಷ್ಟೇ ಹೊರತು ಮತ್ತೆ ಅಳವ ಸಂದರ್ಭ ಏನೂ ಇರುವುದಿಲ್ಲ ಅದರಿಂದ ಅಳುವುದು ಕಡಿಮೆ ಖುಷಿಯಲ್ಲಿ ಇರತಕ್ಕಂಥದ್ದೇ ಜಾಸ್ತಿ ಆದರೆ ಆ ದುಃಖ ಇಷ್ಟು ಸುಖ ಅನುಭವಿಸಿ ಆ ಚೂರು ದುಃಖ ಉಂಟಲ್ಲ ಅದು ಭಾರೀ ಬೇಜಾರದ ಸಂಗತಿ ಅಷ್ಟೇ ಆಗುವಂಥದ್ದು ಒಂದು ಲೋಟೆ ಕುಳಿತಾನೆ ಆ ಕೊನೆ ತುದಿ ಉಂಟಲ್ಲ ಚೂರು ಅದಕ್ಕೆ ನಾಲೆಗೆ ಹಾಕ್ತಾನೆ ನಗ್ತಾನೆ ಅಯ್ಯೋ ಒದ್ದಾಡ್ತಾ ಇರ್ತಾನೆ ನಮ್ಮ ಜೀವನ ಅಂದರೆ ಹಾಗೆ ಅಂತೆ ಯಾವುದೋ ಒಂದು ಅಂಶ ನಮಗೆ ಸಿಗಲಿಲ್ಲ ಅದಕ್ಕೆ ಜೊಲು ಸುರಿಸ್ತಾ ಇರ್ತಾನೆ ನಾಲೆಗೆ ಚಾಚುತ್ತಾ ಇರ್ತಾನೆ ಅದು ಸಿಗಲಿಲ್ಲ ಅಂತ ಆಳ್ತಾ ಇರ್ತಾನೆ ಅದು ದೇವರ ಹಗ್ಗ ಹಾಕಿ ಜಗ್ಗಿ ಎಳೆಯುವ ಕ್ರಮ ಅಂದರೆ ಹಾಗೆ ಆ ಗೋವಿಗೆ ಕೊನೆಗೊಂಚೂರು ಸಿಗಲಿಲ್ಲ ತಿನ್ನಲಿಕ್ಕೆ ನಾಲಗೆ ಹಾಕುತ್ತೆ ಪಾಪ ಏನು ಮಾಡಲಿಕ್ಕಾಗೋದಿಲ್ಲ ಇದೇ ನಮ್ಮ ಸ್ವಾತಂತ್ರ್ಯ ಅಂದರೆ ಇಷ್ಟೇ ಇದೊಂದು ಭ್ರಮೆ ನಮಗೆ ಸ್ವಾತಂತ್ರ್ಯ ದೇವರು ಕೆಲವು ಸಲ ಹಗ್ಗ ಆ ಗುಣ ಅಂಬರಣೀ ದೇವಿಯ ಹಗ್ಗವನ್ನು ಸ್ವಲ್ಪ ಬಿಡ್ತಾನೆ ಬಿಟ್ಟಾಗ ನಾವು ಹಾರಾಡ್ತೇವೆ ಆಮೇಲೆ ಎಳೆಯುವಾಗ ನೋವಾಗತ್ತೆ ಅದೇ ನಮಗೆ ದುಃಖ ಇದನ್ನೇ ಸಂಸ ಇದೇ ಬಂಧನ ಅಂತೇಳಿಸು ಬಂಧನ ಅಂತಂದರೆ ನಾವು ಬಯಸಿದ್ದು ಎಲ್ಲ ಸಿಗುವುದಿಲ್ಲ ಇದೇ ಬಂಧನ ನಮಗೆ ಬಯಸಿದ್ದೆಲ್ಲ ಸಿಕ್ಕಿತು ಇದೇ ಸ್ವಾತಂತ್ರ್ಯ ಗೋವಿಗೆ ಬಯಸಿದ್ದೆಲ್ಲ ಸಿಗಲಿಲ್ಲ ಅದಕ್ಕೆ ಎಷ್ಟು ದೂರ ಹೋಗ್ಲಿಕ್ಕಾಯಿತು ಅದಕ್ಕಿಂತಲೂ ಆಕೆ ಹೋಗಬೇಕು ಅಂತ ಅದಕ್ಕೆ ಬಯಕೆ ಆ ಬಯಕೆ ಈಡೇರಲಿಲ್ಲ ಇದೇ ಒಂದು ರೀತಿಯಾದ ಬಂಧನ ಸ್ವಾತಂತ್ರ್ಯ ಅಂತಂದರೆ ತಾನು ಬಯಸಿದಲ್ಲಿ ಎಲ್ಲ ಕಡೆ ಹೋಗಬೇಕು ಅಂತ ಇದು ಪ್ರತಿಯೊಬ್ಬನಿಗೂ ಈ ಬಂಧನ ಉಂಟೇ ಉಂಟು ನಮ್ಮ ನಮ್ಮ ಅನುಭವ ನಿದರ್ಶನ ನಾವು ಎಷ್ಟು ನಾವು ಬಯಸಿದ್ದನ್ನು ಸಂ ಮಾಡಲಿಕ್ಕಾಗುತ್ತೆ ನಮ್ದು ಬಯಕೆ ಎಷ್ಟಿದೆ ಆಕಾಶಕ್ಕೆ ಏಣಿ ಇಟ್ಟವರು ಆಗೋದಿಲ್ಲ ಹೋಗ್ಲಿಕ್ಕೆ ಮೇಲೆ ಅದೇ ನನ್ನದು ಬಯಕೆ ಈಡೇರಲಿಲ್ಲ ಇದೇ ಬಂಧನ ಮೋಕ್ಷ ಅಂದರೆ ಇದೇ ನಾವು ಬಯಸಿದ್ದೆಲ್ಲ ಸಿಕ್ಕಿದರೆ ಇದು ಮೋಕ್ಷ ಬಯಸಿದ್ದು ಸಿಗಲಿಲ್ಲ ಅಂದರೆ ಇದೇ ಬಂಧನ ಅದರಿಂದ ಕೆಲವರು ಹೇಳೋದುಂಟು ದೇವರ ಪೂಜೆ ಮಾಡಬೇಕು ಪಾಠ ಕೇಳಬೇಕು ಧ್ಯಾನ ಮಾಡಬೇಕು ಯಾಕೆ ಅಂತ ಪ್ರಶ್ನೆ ಮೋಕ್ಷ ಏ ಅದು ಬೇಡ್ರಿ ಅದು ಮಡಿಗೆ ಮಡಿವಂತರಿಗೆ ಮೋಕ್ಷ ಅಂತ ಹೇಳಿದ ತಕ್ಷಣ ಮುಖ ಇಷ್ಟು ಚಿಕ್ಕದಾಗುತ್ತೆ ಅದು ಏನೋ ಗೊತ್ತಿಲ್ಲ ಅದು ಮೋಕ್ಷ ಅಂತ ಅದರ ತಲೆ ಏನು ಗೊತ್ತೋ ಅದು ಏನೋ ಒದ್ದೆ ಬಟ್ಟೆ ಉಟ್ಟುಕೊಂಡು ಮೂಗಿ ಕೈ ಹಿಡಿಕೊಂಡು ಇರುವ ಜಾಗ ಅಂತ ತಲೆಯಲ್ಲಿ ತುಂಬಿಸಿಕೊಂಡಿದ್ದಾರೆ ಮೋಹಕ್ಷ ಅಂದ್ರೆ ಮಡಿಯೊಂತಿಕೆಯ ಜಾಗ ಅಂತ ಅದಕ್ಕೆ ಅರ್ಥ ಅಲ್ಲ ಯಾವ ಕೋಶದಲ್ಲಿಯೂ ಇಲ್ಲ ಅರ್ಥ ಮೋಕ್ಷ ಅಂದರೆ ಬಿಡುಗಡೆ ಅಂತ ಮೋಚನೆ ಅಂದರೆ ಬಿಡುಗಡೆ ಅಂತ ಅರ್ಥ ಬಿಡುಗಡೆ ಅಂದರೆ ಏನು ಏನು ಬಯಸ್ತೇವೆ ಅದು ಸಿಗದೇ ಇರತಕ್ಕ ಬಂಧನದಿಂದ ಬಿಡುಗಡೆ ಅರ್ಥಾತ್ ನಾವು ಏನೇನು ಬಯಸ್ತೇವೆ ಅದು ಸಿಗುವ ಜಾಗಕ್ಕೆ ಮೋಕ್ಷ ಅಂತ ಹೆಸರು ಇಷ್ಟು ಹೇಳಿದಾಗ ಬಾಯಲ್ಲಿ ನೀರು ಬರುತ್ತೆ ಹಾಗಾದ್ರೆ ಅದು ಅದಕ್ಕೆ ಹೇಳಿದ್ರು ಶಾಸ್ತ್ರದಲ್ಲಿ ಭಗವಂತನನ್ನು ನಂಬಬೇಕು ಭಗವಂತನಿಗೆ ಮಾತ್ರ ಸಾಧ್ಯ ಇತ್ತು ಅವನು ಮಾತ್ರ ಕೊಡ್ಲಿಕ್ಕೆ ಸಮರ್ಥ ಅವನು ಹಗ್ಗ ಅಮೃಯ ಗುಣ ಹಗ್ಗದ ಮೂಲಕ ಹೊಸದ ಮೂಲಕ ಇಡೀ ಜಗತ್ತನ್ನು ಕಟ್ಟಿಹಾಕಿದ್ದಾನೆ ಸ್ವಲ್ಪ ಹಗ್ಗ ಬಿಚ್ಚಿದ್ರೆ ಅದೇ ಮೋಚನೆ ಅದೇ ಮೋಕ್ಷ ಅದೇ ಸುಖದ ಪರಾಕಾಷ್ಟೆ ಅದೇ ಸ್ವಾತಂತ್ರ್ಯ ಹಾಗಾಗಿ ನಾವು ಬಯಸಿದ್ದು ಯಾವುದೂ ಇಲ್ಲ ಅಂತ ಆಗುವುದಿಲ್ಲ ಅಂತ ದಾಸರು ಕಣ್ಣಿನ ದೃಷ್ಟಾಂತವನ್ನು ಕೊಟ್ಟು ಅದ್ಭುತವಾಗಿ ನಮಗೆ ಚಿಂತನೆ ಮಾಡಿದ್ದಾರೆ ಇದು ಉಪಾಸನೆ ಮಾಡಲಿಕ್ಕೆ ಎಷ್ಟು ಅನುಕೂಲ ಇದಕ್ಕೆ ಯಾವ ಅಧಿಷ್ಠಾನ ಯಾವ ಪ್ರತೀಕನೂ ಬೇಡ ನಮ್ಮ ಕಣ್ಣಲ್ಲೇ ನಮ್ಮ ದೇವರು ಕೂತಿದ್ದಾನೆ ಸ್ತಂಭರೂಪದಿ ಅಂತ ಹೇಳ್ತಾರೆ ಆರಾಮವಾಗಿ ಗಟ್ಟಿಯಾಗಿ ನಿಂತಿದ್ದಾನೆ ಅಂತ ನಮ್ಮ ತಾಯಿ ಅಂಬರೀ ದೇವಿ ಕೂತಿದ್ದಾಳೆ ಅಂತ ಹಗ್ಗವಾಗಿ ಕೂತಿದ್ದಾಳೆ ಅಂತ ಹೊಸ ವಾಯುದೇವರಿದ್ದಾರೆ ಎಲ್ಲ ದೇವತೆಗಳಿದ್ದಾರೆ ಆದ್ರಿಂದ ಆ ಕಣ್ಣಿನ ಸುತ್ತ ನಮ್ಮ ಕಣ್ಣು ಒಂದು ಪ್ರದಕ್ಷಿಣೆ ಬಂತು ಅಂತ ಅಂದ್ರೆ ದೇವಸ್ಥಾನಗಳಿಗೆ ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯ ಅಂತ ಅದಕ್ಕೆ ನಮ್ಮ ಹಿರಿಯರು ಹೇಳಿರತಕ್ಕಂತಹದ್ದು ಉಪಾಸನೆಯ ಒಂದು ಅದ್ಭುತವಾದಂತಹ ಮಾರ್ಗವನ್ನು ದಾಸರು ಇಲ್ಲಿ ವಿವರಿಸಿದ್ದಾರೆ ಇಲ್ಲಿ ಇನ್ನೊಂದು ಮುಖವನ್ನು ಹೇಳ್ತಾರೆ ನಮ್ಮ ಪಿಂಡಾಂಡದ ಬಗ್ಗೆ ಚಿಂತನೆ ಮಾಡ್ತಾ ಇನ್ನೊಂದು ಮುಖ ಹೇಳ್ತಾರೆ ಇದು ಉಪನಿಷತ್ತಲ್ಲೇ ಬಂದಿರತಕ್ಕಂತಹದ್ದು ಐತರೇ ಉಪನಿಷತ್ತಲ್ಲಿ ಹೇಳುವಂತಹದ್ದು ಅವರು ಹೇಳ್ತಾರೆ ಧನುವೇ ರಥ ವಾಗಭಿಮಾನಿಯೇ ಗುಣವೆನಿಸುವಳು ಶ್ರೋತ್ರದಳು ರೋಹಿಣಿ ಶಶಾಂಕರು ಪಾಶಪ್ರಾಣಿಗಳು ಅಶ್ವವೆಂದೆನಿಸಿ ಇನನು ಸಂಜ್ಞಾದೇವಿಯರು ಇಯರು ಅನವ ಸೂತನೆನಿಸುವ, ಸೂತ ಪ್ರತಿಪಾದ್ಯ ಪ್ರಾಣ ನಾಮಕ ರಥಿಕ ಅಂತ ಉಪನಿಷತ್ತಲ್ಲಿ ಐತರೆ ಉಪನಿಷತ್ತಲ್ಲಿ ಹೇಳುವಂತಹದ್ದು ಸಯೇಶ ದೇವರಥಃ ಅಂತ ಹೇಳ್ತಾರೆ ನಾವು ದೇವಸ್ಥಾನಕ್ಕೆ ರಥ ಕೊಡ್ತೇವೆ ಮರದ ರಥ ಬೆಳ್ಳಿ ರಥ ಬಂಗಾರದ ರಥ ಏನು ಭಾರಿ ಬಾರಿ ಸೇವೆಗಳೆಲ್ಲ ಇದೆ ಉಪನಿಷತ್ತು ಹೇಳಿತು ದೇವರ ಉತ್ಸವಕ್ಕೆ ಒಂದು ದೊಡ್ಡ ರಥ ಬೇಕ್ರಿ ಯಾವ ರಥ ಅದು ಮರದ್ದು ಬೆಳ್ಳಿದ್ದು ಬಂಗಾರದ್ದಲ್ಲ ವಜ್ರದ ರಥ ಬೇಕದು ಅದು ಯಾವುದಂದ್ರೆ ಈ ಶರೀರವೇ ರಥ ಅದು ಸಯೇಶ ದೇವರಥಃ ರಥ ಅಂತ ಹೇಳಿದ್ರು ಇದು ತನು ಇದು ರಥ ನಮ್ಮ ದೇವರಿಗೆ ಏನು ಗೊತ್ತು ನಾವು ಉಪಾಸನೆ ಮಾಡುವವರ್ತು ದೇವರಿಗೆ ಏನು ಆಸೆ ಅಂತಂದರೆ ತಾನು ಬೆಳೆಯಬೇಕು ಅಂತ ಭಗವಂತನಿಗೆ ಆಸೆ ಅಂತೆ ಭಗವಂತ ಬೆಳೆಯಬೇಕು ಅಂತ ಕರ್ಮಣ ನೋವರ್ಧತೆ ದೇವರಿಗೆ ಬೆಳವಣಿಗೆ ಇಲ್ಲ ವೃದ್ಧಿ ಹಾಸ ಇಲ್ಲ ದೇವರು ಒಂದೇ ರೀತಿ ಇರುವವ ಈ ದೇವರಿಗೆ ನಾನು ಬೆಳೆಯಬೇಕು ಅಂತ ಆಸೆ ಅಂತೆ ಎಲ್ಲಿ ಬೆಳೀಲಿಕ್ಕಾಗುತ್ತೆ ಮರದ ರಥ ಮಾಡಿದರೆ ಮರ ರಥ ಅಷ್ಟೇ ಉದ್ದ ಅಷ್ಟೇ ಅಗಲ ಅಷ್ಟೇ ದಪ್ಪ ಬೆಳೆಯುವುದಿಲ್ಲ ಅದು ಬೆಳ್ಳಿ ಬಂಗಾರ ಯಾವ ರಥನೂ ಬೆಳೆಯುವುದಿಲ್ಲ ಯಾವ ರಥ ಬೆಳೆಯುತ್ತೆ ದೇಹರಥೆ ಹೆಸರೇ ಹಾಗೆ ಬೆಳೆಯುವಂಥದ್ದು ದೇಹ ಅಂದರೆ ಬೆಳೆಯುವಂತಹದ್ದು ಬೆಳೆಯುವ ರಥ ಇದು ದಿನದ ದಿನಕ್ಕೆ ಉದ್ದ ಉದ್ದ ಉದ್ದ ಆಗಲ ಆಗಲ ಆಗಲ ಬೆಳೆಯತಕ್ಕಂತಹ ರಥ ಇದು ದೇಹರಥ ಇದು ಭಗವಂತನಿಗೆ ಇಷ್ಟವಾಗಿರತಕ್ಕಂತಹ ರಥ ದಾಸರು ಹೇಳಿದರು ತನುವೆ ತನು ಅಂದರೆ ಎರಡು ಅರ್ಥ ಅದಕ್ಕೆ ತನು ಅಂದರೆ ಕೃಷ ಅಂತ ಒಂದರ್ಥ ತನು ಅಂದರೆ ಎಲ್ಲವನ್ನೂ ಮಾಡುವಂತಹದ್ದು ಅಂತ ಮತ್ತೊಂದು ಅರ್ಥ ತನು ವಿಸ್ತಾರೆ ವಿಸ್ತಾರವಾಗುವ ರಥ ಇತ್ತು ವಿಸ್ತೃತವಾಗುವ ಆದರೆ ಕೃಷವಾಗಿರುವ ಒಂದು ರಥ ಮೊದಲು ಕೃಶವಾಗಿತ್ತು ಆಮೇಲೆ ಬೆಳೆಯತಕ್ಕಂತಹ ಈ ರಥ ಇದು ದೇವರಿಗೆ ತುಂಬಾ ಇಷ್ಟವಾದ ರಥ ತನುವೆ ರಥ ರಥ ಅಂದರೆ ರಥ ಗತವು ಗತಿಸಾಧನವಾಗಿರತಕ್ಕಂಥದ್ದು ದೇವರು ಪ್ರಯಾಣ ಮಾಡೋದು ಈ ರಥದ ಮೂಲಕ ನೋಡಿ ಮನೆಯಿಂದ ಹೊರಟಿರ್ತೇವೆ ಯಾವುದೋ ಕೆಲಸಕ್ಕೆ ನಾವು ಹೋಗ್ತೇವೆ ಹೋಗುವಾಗ ಹೋಗಲೇಬೇಕು ಹೋಗ್ತೇವೆ ನಾವು ಹೋಗಿಯೇ ಹೋಗ್ತೇವೆ ನಾವು ಹೋಗುವಾಗ ನಾವು ಅನುಸಂಧಾನ ಏನಿರಬೇಕು ನಾನು ಹೋಗ್ತೇನೆ ಸಹಜವಾಗಿ ಅಲ್ಲಿ ಹೋಗಿ ಮುಡ್ತೇನೆ ಅದಲ್ಲ ಏನು ಚಿಂತನೆ ಮಾಡಬೇಕು ಅಂದರೆ ದೇವರಿಗೆ ರಥೋತ್ಸವ ಅಂತ ಚಿಂತನೆ ಮಾಡಬೇಕಂತೆ ತರುವೇ ರಥ ನಾವು ಹೊರತೆವು ಅಂತಂದ್ರೆ ನಮ್ಮ ಸ್ವಾಮಿಯನ್ನು ಎಳ್ಕೊಂಡು ಹೋಗ್ತಾ ಇದ್ದೇವೆ ಇದು ರಥೋತ್ಸವ ಅಂತ ಚಿಂತನೆ ಮಾಡಬೇಕು ದೇವರಿಗೆ ಈ ರಥೋತ್ಸವ ತುಂಬಾ ಖುಷಿ ಕೊಡುವಂತಹ ತುಂಬಾ ಆನಂದ ಕೊಡತಕ್ಕಂತಹ ರಥ ತನುವೆ ಈ ರಥದಲ್ಲಿ ಕುದುರೆಗಳು ಬೇಕು ಈ ರಥವನ್ನು ಎಳೆಯುವಂತಹ ಕುದುರೆಗಳು ಬೇಕು ಹಗ್ಗ ಬೇಕು ಆ ಹಗ್ಗವನ್ನು ಹಿಡಿದಿರತಕ್ಕಂತಹ ಸಾರಥಿ ಬೇಕು ಅದರಲ್ಲಿ ಕೂತ ಯಜಮಾನ ಬೇಕು ನಾವಂತೂ ಯಜಮಾನರಲ್ಲ ಯಾರವ ಕುದುರೆಗಳು ಯಾವುದು ಎರಡು ಕಣ್ಣು ಇದೆ ಎರಡು ಕಿವಿ ಇದೆ ಇದೇ ಕುದ್ರೆಗಳು. ಕಿವಿ ಹೇಳುತ್ತೆ ಅಲ್ಲಿ ಹೋಗಬೇಕು ಇವತ್ತು ಅಂತ ಆಯಿತು ಕುದ್ರೆ ಹೊರಟಿತು ಕಿವಿ ಎರಡು ಕಿವಿಗಳಿವೆ ಕಿವಿಯ ಮೂಲಕ ಶಬ್ದದ ಮೂಲಕ ಸುದ್ದಿ ಗೊತ್ತಾಯಿತು ಕುದುರೆ ಹೇಳಿತು ನಾನು ಕರ್ಕೊಂಡು ಹೋಗ್ತೇನೆ ಅಂತ ಕುದುರೆ ಹೊರಟಿತು ಕಿವಿ ಕೇಳಿದ್ದಷ್ಟೇ ಹೊರತು ಕಣ್ಣೆ ಹೇಳಿತು ನಾನಿಲ್ಲದಿದ್ರೆ ನೀನು ಪ್ರಯಾಣ ಮಾಡಲಿಕ್ಕಾಗಲ್ಲ ಅಂತ ಎರಡು ಎದು ರಥ ಬೇಕು ಎದುರ್ನ ಕುದುರೆ ಬೇಕು ಹಾಗಾಗಿ ನಾಲ್ಕು ಕುದುರೆಗಳಿದ್ರೆ ಮಾತ್ರ ಈ ರಥ ಹೋಗಲಿಕ್ಕೆ ಸಾಧ್ಯ ಆಚೆ ಈಟೆ ಎರಡು ಕಿವಿ ಆಚೆ ಎರಡು ಕಣ್ಣು ಇದು ನಾಲ್ಕು ಕುದುರೆಗಳು ಆ ಕುದುರೆಯನ್ನು ಕಸಿಬಿಟ್ಟಿದ್ದಾನೆ ಭಗವಂತ ಆ ಕುದುರೆಗಳ ಮೂಲಕ ಈ ರಥದ ಪ್ರಯಾಣ ಮುಂದೆ ಸಾಕ್ತದೆ ರಥವನ್ನು ಎಳೆಯತಕ್ಕಂತಹ ಕುದುರೆಗಳು ನಾಲ್ಕು ಕುದುರೆಗಳು ಇದು ನಮ್ಮ ಭಾಷೆಯಲ್ಲಿ ದಾಸರು ಹೇಳ್ತಾರೆ ಉಪನಿಷತ್ತಿನ ಭಾಷೆಯ ಅರ್ಥವನ್ನು ವಿವರಿಸುತ್ತಾರೆ ಈ ನಾಲ್ಕು ಕುದುರೆಗಳು ನಾಲ್ಕು ಕುದುರೆಗೆ ಪೂರಕವಾಗಿ ಇನ್ನೊಂದು ಲೀಡರ್ ಕುದುರೆ ಅಂತ ಒಂದು ಮುಖ್ಯವಾದ ಕುದುರೆ ಆ ಕುದುರೆ ಹೇಗೆ ಹೋಗುತ್ತೆ ಅದು ಮಧ್ಯದಲ್ಲಿ ಕಟ್ಟಿರ್ತಾರೆ ಆಚೆ ಈಚೆ ಎರಡು ನಾಲ್ಕು ಕುದುರೆಗಳು ಮಧ್ಯದಲ್ಲಿ ಇರ್ತಕ್ಕಂತಹ ಒಂದು ಕುದುರೆ ಇರ್ತದೆ ಅದು ಪ್ರಧಾನವಾಗಿರ್ತಕ್ಕಂಥದ್ದು ಅದು ಹೇಗೆ ಕರ್ಕೊಂಡು ಹೋಗಿ ಅದು ಹೇಳಿದ ಹಾಗೆ ಹೋಗುವಂತಹದ್ದು ಅದಕ್ಕೆ ಹಗ್ಗ ಹಾಕಿರ್ತಾರೆ ಹಗ್ಗವನು ಜಗ್ವ ಆ ಪ್ರಧಾನ ಕುದುರೆ ಅಥವಾ ಸಾರಥಿ ಅಂತ ಇಟ್ಟುಕೊಳ್ಳಿ ಅದು ಹಗ್ಗ ಹಾಕಿ ನಿಯಂತ್ರಣೆ ಮಾಡುವಂತಹದ್ದು ಎರಡು ಆಚೆ ಈಚೆ ಇರತಕ್ಕಂತಹ ಕುದುರೆ ಯಾವುದು ರೋಹಿಣಿ ಚಂದ್ರರು ಅಂತ ಹೇಳಿದರು ಅಂದರೆ ಕಿವಿಯ ಅಭಿಮಾನಿ ದೇವತೆಗಳನ್ನು ಪರಿಚಯ ಮಾಡಿಸಿತ್ತು ಕಿವಿ ಅಂದರೆ ಚಂದ್ರ ಅಂತ ಚಂದ್ರ ಅಂದರೆ ಬರೀ ಚಂದ್ರ ಅಲ್ಲ ಸಪತ್ನೀಕನಾದ ಚಂದ್ರ ರೋಹಿಣಿ ಸಹಿತನಾಗಿರ್ತಕ್ಕಂತಹ ಚಂದ್ರ ರೋಹಿಣಿ ಚಂದ್ರ ಇಬ್ರು ಕಿವಿಗಳಲ್ಲಿ ಕೂತು ಕುದುರೆಯಾಗಿ ಈ ರಥವನ್ನು ಎಳ್ಕೊಂಡು ಹೋಗ್ತಾರೆಂತೆ ಆಚೆ ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ ಸೂರ್ಯನ ಜೊತೆಗೆ ಸಂಜ್ಞಾದೇವಿಯರಿದ್ದಾರೆ ಸೂರ್ಯನ ಪತ್ನಿ ಸಂಜ್ಞೆ ಹೀಗೆ ಸಂಜ್ಞೆ ಮತ್ತೆ ಸೂರ್ಯ ಹಾಗೆ ರೋಹಿಣಿ ಚಂದ್ರ ನಾಲ್ಕು ಕುದುರೆಗಳು ಈ ನಾಲ್ಕು ಕುದುರೆಗಳಿಗೆ ಪೂರಕವಾದ ಕುದುರೆಯೂ ಹೌದು ಅದು ಸಾರಥಿಯೂ ಹೌದು ಮನಸ್ಸು ಅಂತ ಆ ಮನಸ್ಸು ಏನು ಹೇಳುತ್ತೆ ಅದರ ಹಾಗೆ ಈ ಕುದುರೆಗಳೆಲ್ಲ ನಡೆಯುವಂತಹದ್ದು ಮನಸ್ಸು ಬೇಡ ಹೇಳಿದ್ರೆ ಕಿವಿ ಎಲ್ಲಿಗೂ ಕರ್ಕೊಂಡು ಹೋಗೋದಿಲ್ಲ ಏನೇ ಶಬ್ದ ಇರಲಿ ಬೇಡ ಅಂತ ಹೇಳುತ್ತೆ ಇಲ್ರಿ ಅಧಿಕ ಮಾಸ ಇವತ್ತು ಕೇಳೋದು ಒಳ್ಳೆಯದು ಏ ಬರೋ ಇನ್ನೊಂದು ತಿಂಗಳು ಬಿಟ್ಟರೆ ಮತ್ತೊಮ್ಮೆ ಅಧಿಕ ಮಾಸ ಬರುತ್ತೆ ಅಂತ ಹೇಳುತ್ತೆ ಅದರಿಂದ ಮನಸ್ಸು ಒಳಗಿದ್ದು ಹೇಳಬೇಕು ಹೇಳಿದಾಗ ಆ ಕಿವಿ ಕರ್ಕೊಂಡು ಬರುತ್ತೆ ಅಂತ ಮನಸ್ಸು ಹೇಳಿಲ್ಲ ಅಂದ್ರೆ ಕಣ್ಣು ಒಂದಿಂಚು ಮುಂದೆ ಅಲ್ಲಾಡುದಿಲ್ಲ ಮನಸ್ಸಿಲ್ಲ ಅದರ ಅರ್ಥ ಹಾಗೆ ಕಣ್ಣು ಒಪ್ಪಿಕೊಡುವುದಿಲ್ಲ ಹಾಗಾಗಿ ಅದು ಲೀಡರ್ ಇದ್ದಾಗಿ ಅಥವಾ ಸಾರಥಿ ಇದ್ದಾಗಿ ಮನಸ್ಸು ಸಾರಥಿ ಮನಸ್ಸಂದ್ರೆ ಮನಸ್ಸಲ್ಲ ಮನಸ್ಸಿನ ಅಭಿಮಾನಿ ರುದ್ರದೇವರು ರುದ್ರದೇವರ ಕೈಯೊಳಗೆ ಈ ನಾಲ್ಕು ಕುದುರೆಗಳು ಕೆಲಸ ಮಾಡ್ತೇವೆ ಅಲ್ಲ ಕುದುರೆ ಓಡಿಸ್ತಕ್ಕಂತ ಮನೋಭಿಮಾನಿ ರುದ್ರದೇವರು ಠಗ್ಗ ಯಾವುದನ್ನು ಮಾಡಿದ್ದಾರೆ ಅದಕ್ಕೆ ಹೇಳಿದ್ರು ವಾಗಭಿಮಾನಿಯೇ ಗುಣವೆನಿಸುವ ಅಲ್ಲಿ ಭಗವಂತ ಸ್ತಂಭನಾಗಿ ಅಂಬರಣೀ ದೇವಿ ಗುಣ ಎನಿಸಿಕೊಂಡ್ರೆ ಇಲ್ಲಿ ವಾಗಭಿಮಾನಿ ಗುಣ ಎನಿಸಿಕೊಳ್ತಾರೆ ಅಂತ ವಾಗಭಿಮಾನಿ ಯಾರು ಪಾರ್ವತಿದೇವಿಯರು ಅವರು ಗುಣ ಅವರು ಹಗ್ಗದ ಸ್ಥಾನದಲ್ಲಿ ಇರುವವರು ಹಾಗಾಗಿ ಮನೋಭಿಮಾನಿಯಾದ ರುದ್ರದೇವರು ವಾಗಭಿಮಾನಿಯಾದಂತಹ ಪಾರ್ವತಿ ಎಂಬಂತಹ ಹಗ್ಗವನ್ನು ಸೂರ್ಯ ಚಂದ್ರರೆಂಬಂತಹ ಇಂದ್ರಿಯಾಭಿಮಾನಿಗಳಿಗೆ ಕಟ್ಟಿ ಈ ರಥವನ್ನು ಎಳ್ಕೊಂಡು ಹೋಗ್ತಾ ಇರ್ತಾರೆ ಅಂತ ಅದೇ ರಥೋತ್ಸವ ಮಾಡುವವರು ಯಾರು ರುದ್ರದೇವರು ರಥೋತ್ಸವವನ್ನು ಮಾಡ್ತಾರೆ ಅಂತ ರಥದಲ್ಲಿ ಕೂತವರು ಯಾರು ನಾನು ಅಂತ ಹೇಳಬೇಡಿ ನಮಗೆ ರಥೋತ್ಸವ ಅಲ್ಲ ನಮ್ದು ಉತ್ಸವ ಬೇರೆಯಿದೆ ಅಲ್ಲಿ ಯಾರು ಕೂತವ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಪ್ರಣವ ಪ್ರತಿಪಾದ್ಯ ಪ್ರಣವನಾಮಕನಾದ ಪ್ರಣವನಾಮಕ ರಥಿಕ ನೆನಿಸುವನು ಪ್ರಣವ ಪ್ರತಿಪಾದ್ಯನಾದ ಭಗವಂತ ಅಲ್ಲಿ ಯಜಮಾನ ಅಂತೆ ರಥದಲ್ಲಿ ಕೂತು ಪ್ರಯಾಣ ಮಾಡುವವ ಭಗವಂತ ಅಂತೆ ಅವ್ನು ಹೇಳ್ತಾರೆ ಪ್ರಣವ ಪ್ರತಿಪಾದ್ಯ ಅಂತ ಹೇಳ್ತಾರೆ ಪ್ರಣವದಿಂದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಭಗವಂತ ಈ ರಥದಲ್ಲಿ ಸಂಚಾರ ಮಾಡುವವ ಅಂತ ಯಾಕೆಂದರೆ ಪ್ರಣವ ನಾನು ಮೊನ್ನೆ ಸಲ ಹೇಳಿದ್ದೆ ಪ್ರಣವದಲ್ಲಿ ಮೂರು ಅಕ್ಷರಗಳು ಅಂತ ಪ್ರಣವದಲ್ಲಿ ಅಖಂಡವಾಗಿ ಒಂದು ಅಕ್ಷರ ಅದು ಪ್ರತ್ಯೇಕವಾದಾಗಿ ಏನು ಅರ್ಥ ಅಂತ ವಿವರಿಸಿದ್ದೆ ಅಖಂಡವಾದಾಗಿ ಏನರ್ಥ ಅಂತ ಅದು ಓಂ ಅಂತ ಹೇಳುತ್ತೆ ಓಂ ಏನು ಅದು ನಮ್ಮಲ್ಲಿ ಒಂದು ಕ್ರಮ ಇದೆ ಈ ಸ್ನಾನ ಮಾಡ್ತಾರೆ ಸ್ನಾನ ಮಾಡುವಾಗ ನಾವು ಕೇಳಬೇಕು ದೊಡ್ಡವರ ಹತ್ರ ಕರ್ಕೊಂಡು ಹೋಗ್ಬೇಕು ಸ್ನಾನಾರ್ಥ ಅನುಜ್ಞಾ ಅಂತ ಕೇಳಬೇಕು ಹಾಗ ಅವರು ಓಂ ಅಂತ ಹೇಳ್ತಾರೆ ಓಂ ಏನು ಆಯಿತು ನೀನು ಸ್ನಾನ ಮಾಡು ಅಂತದರ ಅರ್ಥ ಅಲ್ಲ ನೀನು ಸ್ನಾನ ಮಾಡು ನಿನ್ನನ್ನು ಸ್ನಾನ ನೀನು ಸ್ನಾನ ಮಾಡಿದರೆ ಓಂ ಆ ಓಂ ಶಬ್ದದಿಂದ ವಚ್ಚನಾದ ಭಗವಂತ ನಿನ್ನಲ್ಲಿ ಬಂದು ನೆನೆಸ್ತಾನೆ ಪ್ರಣಮ ಪ್ರತಿಪಾದ್ಯನಾದ ಭಗವಂತ ನಿನಗೆ ಅನು ಸ್ನಾನದ ಫಲವನ್ನು ಪೂರ್ತಿಯಾಗಿ ಕೊಡ್ತಾನೆ ನಮ್ಮಲ್ಲಿದೆ ಸ್ನಾನಾರ್ಥ ಮನುಜ್ಞ ಹಾ ಮಾಡ್ರಿ ಅಂತ ಹೇಳ್ತಾರೆ ಮಾಡ್ರಿ ಅಂತ ಹೇಳಲಿಕ್ಕಿಲ್ಲ ನಮಗೆ ಓಂ ಅಂತ ಹೀಗೇ ಹೇಳಬೇಕಾತ್ ಯಾಕೆಂದ್ರೆ ನಾವು ಮಾಡ್ರಿ ಅಂತ ಹೇಳಿದ್ರೆ ಮಾಡುವುದೂ ಅಲ್ಲ ಮಾಡಬೇಡಿ ಅಂದರೆ ಬಿಡ್ಲಿಕ್ಕೂ ಆಗುವುದಿಲ್ಲ ಸ್ನಾನ ಮಾಡಿಸುವವ ನಾನ್ ನಿನ್ನೆ ಹೇಳಿದ್ದೆ ಒಳಗಿನ ಸ್ನಾನ ಮಾಡಿಸುವ ಕ್ರಮ ಹೇಗೆ ಅದು ಭಗವಂತ ಮಾಡಬೇಕು ಹಾಗೆ ಹೊರಗಿನಿಂದ ಮುಳುಗುವಾಗ ಒಳಗೆ ಆ ಪ್ರಣವ ಪ್ರತಿಪಾದ್ಯ ಒಳಗೆ ಪ್ರವೇಶ ಮಾಡಬೇಕು ಅಂದ್ರೆ ಸ್ನಾನ ಓಂ ಆಗಬಹುದು ಸ್ನಾನದ ಫಲ ನಿನಗೆ ಸಿಗುತ್ತೆ ಅಂತ ಅದು ಅಂಗೀಕಾರ ವಾಚಕವಾದ ಶತ ದಾಸರು ಹೇಳಿದ್ರು ಕುದುರೆ ತಯಾರಾಗಿ ನಿಂತಿದೆ ಕುದುರೆಗೆ ಹಗ್ಗ ಕಟ್ಟಿದ್ದಾರೆ ಆ ಹಗ್ಗವನ್ನು ಹಿಡಿದು ರುದ್ರದೇವರು ತಯಾರಾಗಿದ್ದಾರೆ ತಯಾರಾದ್ರೆ ಕುದುರೆ ಹೊರಡಬೇಕಲ್ಲ ರಥ ಹೊರಡಬೇಕಲ್ಲ ಹೊರಡಬೇಕಾದ್ರೆ ಒಳಗಿನ ಸ್ವಾಮಿ ಹೇಳಬೇಕು ಅವನು ಓಂ ಅಂತ ಹೇಳಿದ್ರೆ ಈ ಗಾಡಿ ಹೊರಡುತ್ತದೆ ಅದಕ್ಕೆ ಪ್ರಣವ ಪ್ರತಿಪಾದ್ಯ ಅಂತ ಹೇಳಿದ್ರು ಅವನು ಪ್ರಣವದಿಂದ ಪ್ರತಿಪಾದ್ಯನಾದವ ಓಂಕಾರದಿಂದ ಪ್ರತಿಪಾದ್ಯನಾದವ ಆದ್ದರಿಂದ ಅವನು ಅಸ್ತು ಅಂತ ಹೇಳಿದ್ರೆ ಈ ಗಾಡಿ ಹೊರಡುತ್ತದೆ ಈ ರಥೋತ್ಸವ ಪ್ರಾರಂಭ ಆಗತ್ತೆ ಅದರ ಒಳಗೆ ಕೂತ ದೇವರು ಹೇಳಬೇಕು ರಥೋತ್ಸವ ಪ್ರಾರಂಭ ಆಗಲಿ ಅಲ್ಲಿವರೆಗೆ ರಥೋತ್ಸವ ಪ್ರಾರಂಭ ಆಗುವುದಿಲ್ಲ ಆದ್ರಿಂದ ಇವತ್ತು ಅಧಿಕ ಮಾಸದ ಕೊನೆಯ ದಿವಸ ನಂದು ರಥೋತ್ಸವ ಆಗಬೇಕು ಇಲ್ಲಿ ಬರುವಾಗ ರಥೋತ್ಸವ ಆಗಲಿಲ್ಲ ಹೋಗುವಾಗ ಅದು ರಥೋತ್ಸವ ಹೇಗೆ ರಥೋತ್ಸವ ಅಂದ್ರೆ ಆ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಚಿಂತನೆ ಮಾಡಿಕೊಂಡು ಅದಕ್ಕೆ ಕಟ್ಟಿದ ಹಗ್ಗ ವಾಗಾಭಿಮಾನಿ ಪಾರ್ವತೀ ದೇವಿಯರು ಅಂತ ತಿರುಕೊಂಡು ಆ ಹಗ್ಗವನ್ನು ಹಿಡಿದವ ರುದ್ರದೇವರು ಅಂತ ಚಿಂತನೆ ಮಾಡಿ ಅವರು ಮಾಡುವ ರಥೋತ್ಸವ ಪ್ರಣವ ಪ್ರತಿಪಾದ್ಯನಾದ ಅದು ಭಗವಂತನಿಗೆ ಅಂತ ನಾವು ಚಿಂತನೆ ಮಾಡಿದರೆ ನಾವು ಮನೆಗೆ ಹೋದಾಗಲೂ ಆಯಿತು ಮನೆಗೆ ಸುರಕ್ಷಿತವಾಗಿ ಮುಟ್ಟಿದ ಹಾಗೂ ಆಯಿತು ದೇವರಿಗೆ ಒಂದು ಉತ್ಸವ ಕೊಟ್ಟ ಹಾಗೆ ಆಯಿತು ಇನ್ನು ಎಲ್ಲಿಯಾದರೂ ದೇವಸ್ಥಾನಕ್ಕೆ ಹರಕೆ ಹೇಳಿದ್ರೆ ರಥೋತ್ಸವ ಕೊಡ್ತೇನೆ ನಿಲ್ಲಿಸಬೇಡಿ ಇದರಲ್ಲೇ ಮುಗಿಸಬೇಡಿ ಮತ್ತೆ ಅದು ಬೇರೆ ಇದು ಒಂದು ಉತ್ಸವ ಆಯಿತು ರಥೋತ್ಸವ ಇದು ಅದನ್ನು ಪ್ರಣವ ಪ್ರತಿಪಾದ್ಯ ಅಂತ ಹೇಳಿತು ಪ್ರಾಣ ಈ ಉಪನಿಷತ್ತಲ್ಲಿ ಏನಿದೆ ಅಂತಂದರೆ ಪ್ರಾಣದೇವರು ಅಲ್ಲಿ ರಥಿಕಾ ಅಂತ ಹೇಳ್ತಾರೆ ಸೇಷ ಪ್ರಾಣ ಅಂತ ಉಪನಿಷತ್ತು ಹೇಳಿತ್ತು ಪ್ರಾಣದೇವರು ರಥದ ಯಜಮಾನ ಅಂತ ಅದಕ್ಕೆ ದಾಸರು ಹೇಳ್ತಾರೆ ಪ್ರಣವ ಪ್ರತಿಪಾದ್ಯ ಪ್ರಾಣ ನಾಮಕ ಅಂತ ಪ್ರಣವದಿಂದ ಪ್ರತಿಪಾದ್ಯನಾದವ ಇನ್ನೊಬ್ಬ ಅಲ್ಲ ಪ್ರಣವ ಓಂ ಎಂಬ ಹೆಸರು ಇನ್ನೊಬ್ಬರಿಗಿಲ್ಲ ನಾವು ಸುಮ್ಮನೆ ಓಂಕಾರ ಅಂತ ಹೆಸರಿಗಿಡುತ್ತೇವೆ ಇಟ್ಟರೆದು ಅವರಿಗೆ ಆಗುದಿಲ್ಲ ಅದು ಭಗವಂತನದ್ದೇ ಹೆಸರದು ಪ್ರಣವ ಅಂತ ಭಗವಂತನದ್ದೇ ಹೆಸರದು ಪ್ರಣವ ಪ್ರತಿಪಾದ್ಯನಾದಂತಹ ಭಗವಂತ ಅವನು ಪ್ರಾಣ ನಾಮಕ ಅಂತ ಹೇಳಿದರು ಅಂದರೆ ಮುಖ್ಯ ಪ್ರಾಣನ ಕೂತ ಭಗವಂತ ಅಲ್ಲಿ ರಥಿಕ ಅಲ್ಲಿ ಆ ಯಜಮಾನ ಅವ ಪ್ರಾಣ ನಾಮಕ ಅಂತ ಪ್ರಾಣನ ಒಳಗೆ ಕೂತದ್ರಿಂದ ಪ್ರಾಣ ಅವನು ಒಳಗೆ ಇವನಿಗೆ ಪ್ರಾಣ ಅಂತ ಹೆಸರು ಈ ಪ್ರಾಣ ಎಂಬ ಶಬ್ದನೂ ಕೂಡ ಈ ರಥಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟ ವಿಶೇಷಣ ಇತ್ತು ಈ ರಥದಲ್ಲಿ ಚೇಷ್ಟೆ ಆಗಬೇಕು ಶರೀರದಲ್ಲಿ ಚೇಷ್ಟೆ ಆಗಬೇಕು ಶರೀರದಲ್ಲಿ ಕ್ರಿಯೆ ಆಗಬೇಕು ಶರೀರದಲ್ಲಿ ಕ್ರಿಯೆ ನಡೆಯಬೇಕಾಗಿದ್ದರೆ ರಥ ಸಾಗಬೇಕಾಗಿದ್ರೆ ರಥ ಎಳೆಯ ಎಷ್ಟು ಜಹಗ್ಗ ಹಗ್ಗ ಎಳೆದರೂ ರಥ ಯಾಕೆ ಗೊತ್ತಿಲ್ಲ ಚಕ್ರ ತಿರುಗುವುದಿಲ್ಲ ಯೋ ಗೋವಿಂದ ಹಾಕಿ ಸುಸ್ತಾಯ್ತುರಿ ಹಾಗಾಗ್ತದೆ ಈ ರಥನೂ ಒಂದು ಸ್ಥಳ ಹೇಳುವುದಿಲ್ಲ ಕೂತ್ರೆ ಏಳ್ಲಿಕ್ಕಾಗುದಿಲ್ಲ ಎದ್ರೆ ಕೂಡ್ಲಿಕ್ಕಾಗುದಿ ರಥೋತ್ಸವ ಅಲ್ಲೇ ಅಲ್ಲೇ ಪ್ಯಾಚಾಗಿ ಬಿಡುತ್ತೆ ಅದಕ್ಕೇನು ಮಾಡಬೇಕು ಡಾಕ್ಟರ್ ಹೇಳಿದ್ರು ಪ್ರಾಣ ನಾಮಕ ಅಂತದಕ್ಕೆ ಕೊಟ್ಟರು ವಿಶೇಷಣ ಪ್ರಾಣ ನಾಮಕ ಈ ರಥ ಹೊರಡಬೇಕೋ ಒಳಗೆ ಪ್ರಾಣದ ಒಳಗೆ ಕೂತ ಮುಖ್ಯಪ್ರಾಣ ಮಹಾಪ್ರಾಣ ಆ ಭಗವಂತ ಅವನ ಚಿಂತನೆ ನಡೆಯಬೇಕಂತೆ ಅವನಿಗೆ ಪ್ರಾಣ ಅಂತ ಹೆಸರು ಅನಾ ಅಂದರೆ ಚೇಷ್ಟೆ ಪ್ರಾಣ ಅಂದರೆ ಒಳ್ಳೆಯ ಪ್ರಕೃಷ್ಟವಾಗಿರತಕ್ಕಂತಹ ಚೇಷ್ಟೆಯನ್ನು ಮಾಡಿಸುವವ ಪ್ರಕೃಷ್ಟವಾದ ಚೇಷ್ಟೆ ಅದು ಅದ್ಭುತವಾದ ಚೇಷ್ಟೆ ಲೋಕದಲ್ಲಿ ಲೌಕಿಕ ವಸ್ತುವಲ್ಲಿ ಆಗುವ ಕ್ರಿಯೆಗೆ ಚೇಷ್ಟೆ ಅಂತ ಕರೆಯುವುದಿಲ್ಲ ಶರೀರದಲ್ಲಿ ನಡೆಯುವ ಕ್ರಿಯೆಗೆ ಮಾತ್ರ ಚೇಷ್ಟೆ ಅಂತ ಹೇಳುವುದು ಸಂಸ್ಕೃತದಲ್ಲಿ ಬುದ್ಧಿಪೂರ್ವಕವಾದ ಕ್ರಿಯೆಗೆ ಚೇಷ್ಟೆ ಅಂತ ಕುಚೇಷ್ಟೆ ಸುಚೇಷ್ಟೆ ಚೇಷ್ಟೆ ಸಾಕು ದಿನ ಅಂತ ಇಲ್ಲಿ ಮರ ಅಲ್ಲಾರ್ತಾ ಇದ್ರೆ ಸಾಕು ದಿನ ಚೇಷ್ಟೆ ಅಂತ ಹೇಳಲಿಕ್ಕೆ ಹೋಗೋಲ್ಲ ಚೇಷ್ಟೆ ಅಂದ್ರೆ ಬುದ್ಧಿಪೂರ್ವಕವಾದಂತಹ ಆಕ್ಷನ್ಗೆ ಚೇಷ್ಟೆ ಅಂತ ಕರೀತಾರೆ ಅದಕ್ಕೆ ಅನ ಅನ ಅಂದ್ರೆ ಬುದ್ಧಿಪೂರ್ವಕವಾದಂತಹ ಶರೀರದಲ್ಲಿ ನಡೆಯುವಂತಹ ಕ್ರಿಯೆ ಅದು ಪ್ರಾಣ ಅದು ಪ್ರಕೃಷ್ಟವಾಗಬೇಕದು ಪ್ರಕೃಷ್ಠ ಆಗುದು ಯಾವಾಗ ಕ್ರಿಯಂತೂ ನಡೀತದೆ ಅದು ಭಗವಂತನ ಅನುಸಂಧಾನ ಅದಕ್ಕೆ ಸೇರಿದಾಗ ಅದು ಪ್ರಕೃಷ್ಟವಾದ ಚೇಷ್ಟೆ ಆಗ್ತದೆ ಆದರೆ ಪ್ರಕೃಷ್ಟವಾದ ಚೇಷ್ಟೆ ಆಗಬೇಕಾದ್ರೆ ಪ್ರಾಣನ ಒಳಗೆ ಕೂತ ಭಗವಂತ ನಮಗೆ ಅನುಗ್ರಹ ಮಾಡಬೇಕು ಅಂದರೆ ಈ ರಥ ಇದು ದೇಹ ಇದು ರಥ ಭಗವಂತನ ಪ್ರಯಾಣಕ್ಕೆ ಇದ್ದದ್ದು ಅಂತ ನಮಗೆ ಅನುಸಂಧಾನ ನಮಗೆ ಬರಬೇಕಾಗಿದ್ದರೆ ಒಳಗೆ ಕೂತ ಪ್ರಾಣನಾಮಕನಾದ ಭಗವಂತ ನಮಗೆ ಅನುಗ್ರಹ ಮಾಡಬೇಕು ಅದಕ್ಕೆ ಪ್ರಾಣನಾಮಕ ಅಂತ ಪ್ರಾಣ ಶಬ್ದವನ್ನು ದಾಸರು ಕೊಟ್ಟು ಈ ಶರೀರದಲ್ಲಿ ಆಗುವ ಕ್ರಿಯೆ ಅದು ಅವನಿಂದ ಅವನೀ ರಥೋತ್ಸವವನ್ನು ಮಾಡಿಸುವವಾ ಚಿಂತನೆ ನಮಗೆ ಮಾಡ್ಲಿಕ್ಕೆ ಆಗತ್ತೆ ಅದಕ್ಕೆ ಈ ತನುವೇ ರಥ ಅಂತ ಉಪನಿಷತ್ತಲ್ಲಿ ಕೊಟ್ಟಿರತಕ್ಕಂತಹ ದೃಷ್ಟಾಂತವನ್ನು ನಮ್ಮ ಮುಂದೆ ಇಟ್ಟರು ಅಂದ್ರೆ ಈ ರಥೋತ್ಸವ ನಡೀಬೇಕು ರಥೋತ್ಸವಕ್ಕೆ ಕುದುರೆಗಳ ಚಿಂತನೆ ಇಂದ್ರಿಯಗಳೆಂಬಂತಹ ಕುದುರೆಗಳು ನಮಗೆ ಗೊತ್ತು ನಮಗೆ ಈ ಇಂದ್ರಿಯಗಳು ಕುದುರೆ ಅಂತ ಯಾಕೆ ಕುದುರೆ ಅಂತಂದರೆ ಅದರ ಹಗ್ಗ ನಮ್ಮ ಕೈಯಲ್ಲಿ ಇಲ್ಲ ಇದನ್ನು ನೋಡಬೇಡ ಅಂತ ಹೇಳಿ ಇದನ್ನು ಕೇಳಬೇಡ ಅಂತ ಹೇಳಿ ಅದರ ಮೇಲೆ ಭಾರೀ ಚಾಪರ ಅದಕ್ಕೆ ಬದ್ರಿಗೆ ಹೋಗಿ ಅವನು ಹೇಳಿ ತೀರ್ಮಾನ ಮಾಡಿ ಬಂದಂತೆ ಇನ್ನು ಮುಂದೆ ಇಬ್ರು ಮಾತಾಡ್ತಾ ಇದ್ರೆ ರಹಸ್ಯ ವಿಷಯ ಇದ್ರೆ ನಾನು ಕಿವಿ ಕೊಡುವುದಿಲ್ಲ ಅಂತ ಬದರಿಯಲ್ಲಿ ಹೋಗಿ ಪ್ರತಿಜ್ಞೆ ಮಾಡಿ ಬಂದಂತೆ ಬದರಿ ಸಮಾರಾಧನೆ ಯಾರೋ ಇಬ್ಬರದ್ದು ಮೂಲೆಯಲ್ಲಿ ಮಾತಾಡ್ತಿರಂತೆ ಇವನು ಬದರಿ ಸಮಾರಾಧನೆ ಇವನ ಕಿವಿ ಅಲ್ಲಿ ಏನ್ ಮಾತಾಡ್ತಾರೆ ಬದರಿ ಸಮರಾಧನೆ ಬಗ್ಗೆ ಏನು ಕಮೆಂಟ್ಸ್ ಮಾಡ್ತಾರೆ ಅದು ಏನು ಮಾಡಿದ್ರೆ ಇವನ್ ಏನು ಆಗಿ ಮಾಡುದೇ ಮಾಡ್ತಾರೆ ಅಂದ್ರೆ ಅಲ್ಲಿವರೆಗೆ ಕಿವಿ ಹೋಗಿ ಆಯ್ತು ಯಾಕೆ ಅದು ಕುದುರೆ ಕುದುರೆ ಅಂದ್ರೆ ನಮ್ಮ ಕೈಯಲ್ಲಿ ಇಲ್ಲದೆ ಇರತಕ್ಕ ಲಂಗ್ ಲಗಾಮ್ ಇಲ್ಲದೆ ಇರ ಓಡತಕ್ಕಂತ ಕುದುರೆ ಕೂತಿರ್ತೇವೆ ನಮ್ಮ ಕಿವಿ ಎಲ್ಲಿಯೋ ಹೋಗಿ ಅಲ್ಲಿ ಎಂತಂದ್ರೆ ಈ ಬೀದಿಯಲ್ಲಿ ಶಬ್ದ ಆಗ್ತಾ ಇದೆ ಅಲ್ಲಿ ಹೋಗಿದೆ ಅದು ಪ್ರವಚನ ಅಲ್ಲಿ ಕಿವಿ ಅಲ್ಲಿ ಹೋಗಿ ಇಂದ್ರಿಯ ಕುದುರೆ ಅಲ್ಲಿ ಹಾರಿ ಹೋಗಿದೆ ಎತ್ತರಕ್ಕೆ ಕೊಂಡೋಗಿ ಎಲ್ಲಿಯೋ ಕೊಂಡೋಗಿ ನಮ್ಮನ್ನು ಹೊತ್ತು ಹಾಕುತ್ತೆ ಕಣ್ಣು ದೇವಸ್ಥಾನಕ್ಕೆ ಬಂದಿದ್ದೇವೆ ದೇವರನ್ನು ನೋಡಲಿಕ್ಕೆ ಎಂತ ದೇವರೊಂದು ಬಿಟ್ಟು ಎಲ್ಲವನ್ನೂ ನೋಡುತ್ತೆ ಅಂದರೆ ಕಣ್ಣಿನ ಮೇಲೂ ನಮಗೆ ನಿಯಂತ್ರಣ ಇಲ್ಲ ಕಿವಿಯ ಮೇಲೆಯೂ ನಮಗೆ ನಿಯಂತ್ರಣ ಇಲ್ಲ ಯಾವ ಕುದುರೆಗಳ ಮೇಲೂ ನಿಯಂತ್ರಣ ಇಲ್ಲ ಅದಕ್ಕೆ ಈ ಉಪನಿಷತ್ತು ದಾಸರು ಅದನ್ನು ಬಹಳ ಸೊಗಸಾಗಿ ವಿವರಣೆ ಕೊಟ್ಟರು ಈ ಇಂದ್ರಿಯಗಳೆಂಬಂತಹದ್ದು ಕುದರೆ ಇಂದ್ರಿಯಾಭಿಮಾನಿಗಳು ನಿಯಂತ್ರಣೆ ಮಾಡುವುದು ಅವರನ್ನು ನಿಯಂತ್ರಣೆ ಮಾಡತಕ್ಕಂಥದ್ದು ಒಳಗಿನ ಭಗವಂತ ಆಚಾರ್ಯರು ಹೇಳ್ತಾರೆ ಎಷ್ಟು ಆಶ್ಚರ್ಯ ಸ್ವಲ್ಪ ತಲೆ ಕೆಡಿಸಿಕೊಂಡ್ರೆ ಎಷ್ಟು ಆಶ್ಚರ್ಯ ಇದೆ ಅಂತಂದರೆ ನಮ್ಮ ಇಂದ್ರಿಯಗಳು ಆ ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳು ಆ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಮತ್ತೆ ಇಂದ್ರಿಯ ಅವರಿಗೆ ನಿಯಂತ್ರಣ ಮಾಡಲಿಕ್ಕೆ ಮತ್ತೆ ದೇವತೆಗಳು ಅವರಿಗೆ ಇಂದ್ರಿಯ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಮತ್ತೆ ದೇವತೆಗಳು ಅವರನ್ನು ನಿಯಂತ್ರಣ ಮಾಡಲಿಕ್ಕೆ ದೇವತೆ ಇಷ್ಟನ್ನೂ ನಿಯಂತ್ರಣೆ ಮಾಡಲಿಕ್ಕೆ ಒಬ್ಬ ಸ್ವಾಮಿ ಇದ್ದಾನೆ ಅಂತಾದರೆ ಆ ಭಗವಂತನ ನಿಯಮನ ಶಕ್ತಿ ಎಷ್ಟಿರಬೇಕು ಇದಕ್ಕಿಂತ ದೊಡ್ಡ ಕಂಪ್ಯೂಟರ್ ಎಲ್ಲಿದೆ ಪ್ರಪಂಚದಲ್ಲಿ ಇದೇ ಮೊದಲನೇದ್ದು ಇದೇ ಲಾಸ್ಟ್ ಇದ್ದು ಅದ್ಭುತವಾದ ಪ್ರಪಂಚ ಇಲ್ಲಿದೆ ಹಾಗಾಗಿ ಈ ಅಂತಂದ್ರೆ ಅದನ್ನು ವಿರಕ್ತಿ ವೈರಾಗ್ಯ ಅಂತ ಅದರ ಅರ್ಥ ಅಲ್ಲ ಇದರ ಬಗ್ಗೆ ವೈರಾಗ್ಯ ಅಂದರೆ ಅದರ ಅರ್ಥನೇ ಹಾಗೆ ಅದು ಮುಂದಿನ ಸರ್ವಪ್ರತೀಕ ಸಂಧಿಯಲ್ಲಿ ದಾಸರದನ್ನು ಸೊಗಸಾಗಿ ಮುಂದೆ ವಿವರಣೆ ಮಾಡ್ತಾರೆ ವೈರಾಗ್ಯ ಅಂದರೆ ಏನು ಅದನ್ನು ಚಿಂತನೆ ಕೊಡ್ತಾರೆ ನಮಗೆ ಅದು ಬೇಕದು ಆದರೆ ಇದು ಸತ್ಯವಾದ ಸಂಗತಿ ಇದು ನೋಡಿ ಈ ಪ್ರಪಂಚ ಅಂದರೆ ಈ ಬ್ರಹ್ಮಾಂಡದ ಮಾಡೆಲ್ ಈ ಪಿಂಡಾಂಡ ಇದರಲ್ಲಿ ಸ್ವಾಮಿ ಎಲ್ಲವನ್ನೂ ತುಂಬಿಸಿದ್ದಾನೆ ಇದನ್ನು ಸೃಷ್ಟಿ ಮಾಡಿ ಮತ್ತೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ದು ಇಂತಾ ಅದ್ಭುತವಾದಂತಹ ಈ ಶರೀರ ಇಂತಹ ಅದ್ಭುತವಾದ ಪಿಂಡಾಂಡವನ್ನು ಕೊಟ್ಟಿರತಕ್ಕಂತಹ ಭಗವಂತನನ್ನು ನಾವು ಚಿಂತನೆ ಮಾಡದಿದ್ರೆ ಎಷ್ಟು ತಪ್ಪಾಗ್ತೇವೆ ದಾಸರು ಮುಂದೆ ಹೇಳ್ತಾರೆ ಮಿಥ್ಯಾವಾದಿಗಳಲ್ಲಿ ಪ್ರದ್ವೇಷ ಅಂತ ಮುಂದೆ ಹೇಳ್ತಾರೆ ಈಶನರಿ ವಿಜ್ಞಾನ ತದ್ಭಕ್ತರಲ್ಲಿ ಭಕ್ತಿ ತದ್ದಾಸರಲ್ಲಿ ಭಕ್ತಿ ಇಂತ ಹೇಳ್ತಾ ಮುಂದೆ ಒಂದು ಮಾತು ಹೇಳ್ತಾರೆ ಮಿತ್ಯಾಜ್ಞಾನಿಗಳಲಿ ಪ್ರದ್ವೇಷ ಮಿಥ್ಯಾವಾದಿಗಳಲ್ಲಿ ಪ್ರದ್ವೇಷ ಅಂತ ಎಲ್ಲ ಜಗತ್ತು ಸುಳ್ಳು ಸುಳ್ಳು ಸುಳ್ಳು ಅಂತ ಹೇಳ್ತಾರ್ರಿ ಮತ್ತೇನು ಉಪಾಸನೆ ಅಂತ ಅವರಿಗೆ ಸಿಟ್ಟು ಬಂದದಲ್ಲಿ ಮಿಥ್ಯಾ ಅಂತ ಹೇಳ್ತಾರಲ್ಲ ಈ ಜಗತ್ತು ಈ ಬ್ರಹ್ಮಾಂಡ ಈ ಪಿಂಡಾಂಡ ಇದು ಭಗವಂತನ ಅದ್ಭುತವಾದಂತಹ ಸ್ಥಾನ ಇದು ಕಣ್ಣಲ್ಲಿ ಭಗವಂತ ಇದ್ದಾನೆ ದೇವತೆಗಳಿದ್ದಾರೆ ಇದೆಲ್ಲ ಸುಳ್ಳು ಸುಳ್ಳು ಸುಳ್ಳು ಅಂತ ಹೇಳಿದ್ರೆ ಎಷ್ಟು ದುಃಖ ಆಗ್ಲಿಕ್ಕಿಲ್ಲ ಎಷ್ಟು ಹೊಟ್ಟೆವರಿಲಿಕ್ಕಿಲ್ಲ ಅದು ಒಬ್ಬ ಚಿತ್ರಕಾರ ಒಳ್ಳೆಯ ಚಿತ್ರ ಬರೆದಿದ್ದಾನೆ ಚಿತ್ರವನ್ನೆಲ್ಲ ನೋಡೋದು ಅವನಿಗೆ ಸನ್ಮಾನ ಮಾಡುವ ಸಮಾರಂಭ ಆ ಸಮ ಸನ್ಮಾನ ಮಾಡೋದು ಸನ್ಮಾನ ಮಾಡುವ ಹೇಳೋದು ಈ ಚಿತ್ರ ಸುಳ್ಳು ಅಂದರೆ ಅವನು ಹೇಳಿ ಸನ್ಮಾನ ನಮ್ಮ ತಲೆಗೆ ಬಿಸಿಯೋಗ್ತಾನೆ ನೀವು ಸನ್ಮಾನದೇ ಬೇಡ ಯಾಕೆ ಸನ್ಮಾನ ಯಾವುದಕ್ಕೆ ಅವನು ಬಯಸ್ತಾನೆ ಚಿತ್ರಕ್ಕೆ ಚಿತ್ರ ಚೆನ್ನಾಗಿ ಉಂಟು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಸನ್ಮಾನವನ್ನು ಬೇರೆ ನಿರೀಕ್ಷೆ ಮಾಡುವುದಿಲ್ಲ ಒಬ್ಬ ಇಂಜಿನಿಯರ್ ಇರ್ತಾನೆ ಮನೆ ಕಟ್ತಾನೆ ಒಳ್ಳೆ ಮನೆ ಕಟ್ಟಿರ್ತಾನೆ ಏ ಮನೆ ಅಂತಂದ್ರೆ ಇದು ಏನು ಚೆನ್ನಾಗಿಲ್ಲ ಅಂತ ಹೇಳಿದರೆ ಇದೆಲ್ಲ ಸುಳ್ಳು ಅಂತ ಹೇಳಿದ್ರೆ ಕಪಾಲಕ್ಕೆ ಹೊಡಿತಾನೆ ಅಷ್ಟೇ ಅಷ್ಟು ಶ್ರಮ ಪಟ್ಟು ಮಾಡಿರ್ತಕ್ಕಂತಹ ಸಾಹಸ ಇದು ಹಾಗೆಯೇ ಈ ಅದ್ಭುತವಾದ ಈ ಪಿಂಡಾಂಡವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾನೆ ನಮ್ಮ ಸ್ವಾಮಿ ಅದರ ಒಳಗೆ ಕೂತಿದ್ದಾನೆ ಕ್ಷಣ ಕ್ಷಣದಲ್ಲಿಯೂ ಅದರ ಕ್ರಿಯೆಯನ್ನು ನಮಗೆ ತೋರಿಸ್ತಾನೆ ಅದರ ಮನೆ ಮಾಡಿ ಕೂತಿದ್ದಾನೆ ಅವನು ಸೃಷ್ಟಿ ಮಾಡಿದ ಈ ಪ್ರಪಂಚ ಮಿಥ್ಯಾ ಸುಳ್ಳು ಅಂತ ಹೇಳಿದರೆ ಎಷ್ಟು ಹೊಟ್ಟೆ ಹೊರಲಿಕ್ಕಿಲ್ಲ ಎಂತಾದೊಂದು ಪೂಜೆ ಅಂತ ಕೇಳ್ತಾನೆ ಆ ದೇವರು ನಾನು ಮಾಡಿದ ಸೃಷ್ಟಿ ಇದನ್ನು ಸುಳ್ಳು ಅಂತ ಹೇಳಿದರೆ ನಿಮ್ಮ ಪೂಜೆ ನನಗ್ಯಾಕಬೇಕು ಅಂತ ದೇವರು ಕೇಳ್ತಾನೆ ಅದಕ್ಕೋಸ್ಕರ ನಮ್ಮ ಆಚಾರ್ಯರು ಅಷ್ಟೂ ಬೈತಾರೆ ಮಿಥ್ಯಾ ಮಿಥ್ಯಾವಾದಿಗಳಲ್ಲಿ ಪ್ರದೇಷ ಬರಲಿಕ್ಕೆ ಕಾರಣ ಹಾಗೆ ಯಾಕೆಂತಂದರೆ ಈ ದೇವರು ಕೊಟ್ಟ ಈ ಸಂಪತ್ತನ್ನು ಸುಳ್ಳು ಅಂತ ಹೇಳಿದರೆ ದೇವರಿಗಿನ್ನೇನು ಬೇಕು ರೀ ದೇವರು ಹೇಳಿದ ಇಷ್ಟು ಅದ್ಭುತವಾದ ಕಂಪ್ಯೂಟರ್ ಕೊಟ್ಟದ್ದು ನಾನು ಇದನ್ನೇ ಸುಳ್ಳು ಅಂತ ಹೇಳಿದರೆ ಇದನ್ನು ಇಟ್ಟುಕೊಂಡು ನಾವು ಉತ್ಸವ ರಥೋತ್ಸವ ಮಾಡಬೇಕು ರಥೋತ್ಸವ ಮಾಡುವುದು ಬಿಟ್ಟು ದೇವರಿಗೆ ಈ ರಥ ಸುಳ್ಳು ಕುದುರೆ ಸುಳ್ಳು ಹಗ್ಗ ಸುಳ್ಳು ದೇವರೆಲ್ಲ ನಾನು ಸುಳ್ಳು ನೀನು ಹೋಗು ಅಂತ ಹೇಳ್ತಾನೆ ಅಂದಂಥ ಮಸ್ತಿಗೆ ಹೋಗು ಅಂತ ಹೇಳ್ತೇನೆ ಅದಕ್ಕೆ ದಾಸರು ಹೇಳಿದ್ರು ಮುಂದೆ ಇದರ ಬಗ್ಗೆ ಕಲ್ಪನೆ ಕೊಟ್ಟಂತ ಮಿಥ್ಯಾವಾದಿಗಳಲ್ಲಿ ದ್ವೇಷ ಯಾಕೆ ಅಂತ ಮುಂದೆ ಹೇಳಲಿಕ್ಕೆ ಅದಕ್ಕೆ ಪೀಟಿಗೆಯಾಗಿದ್ದನ್ನು ಹೇಳ್ತಾರೆ ಎಷ್ಟು ಅದ್ಭುತವಾದಂಥ ಈ ಶರೀರ ಆದ್ದರಿಂದ ಈ ಶರೀರ ಸತ್ಯವಾದದ್ದು ದೇವರದು ದೊಡ್ಡ ಮಹಿಮೆ ಹೌದು ದೊಡ್ಡ ಪವಾಡ ಹೌದು ಅಲ್ಲ ಈ ಶರೀರ ಜರ್ಜರಿತ ಆಗುತ್ತೆ ರೀ ಶರೀರ ಒಂದು ದಿವಸ ಹೋಗುತ್ತೆ ಹೌದು ರಥ ಹೋಗುತ್ತೆ ರಥ ಹೊಂದು ಹೋಯಿತು ಅಂದರೆ ಇನ್ನೊಂದು ರಥ ತಯಾರು ಮಾಡಬೇಕಷ್ಟೆ ಇನ್ನೊಂದು ರಥ ಬರುತ್ತೆ ಆ ಉತ್ಸವ ಮಾಡು ಹಾಗಾಗಿ ರಥವನ್ನು ಸುಳ್ಳು ಅಂತ ಹೇಳಲಿಕ್ಕೆ ಹೋಗಬೇಡ ರಥದಲ್ಲಿ ಭಗವಂತನಿಗೆ ಉತ್ಸವ ಮಾಡ ಇದರ ಅರ್ಥ ಏನು ಅಂತಂದರೆ ಯಾವ ವಸ್ತು ಇದೆ ಅದೆಲ್ಲವನ್ನೂ ಭಗವಂತನಿಗೆ ಸಮರ್ಪಣೆ ಮಾಡು ಅನ್ನುವಂತಹ ಧ್ವನಿ ಇದೆ ಅಲ್ಲಿ ಹೇಳುವಾಗ ಒಂದು ಮಾತು ತನುವೇ ರಥ ವಾಗಭಿಮಾನಿಯೇ ಗುಣ ಎನಿಸುವಳು ವಾಗಿನ ಅಪ್ಪಾಗಭಿಮಾನಿ ಅದು ಗುಣ ಅದು ಹಗ್ಗ ಅಂತ ಇದು ಹೌದು ನೋಡಿ ನೀವು ಚಿಂತನೆ ಮಾಡಿ ಹಗ್ಗದಿಂದ ನಾವು ಕಟ್ಟಬಹುದು ಮಾತಿನಿಂದಲೂ ಕಟ್ಟಿ ಹಾಕಬಹುದು ನಮ್ಮನ್ನೇ ನಾವು ಕಟ್ಟಿಕೊಳ್ಳಬಹುದು ಅಥವಾ ಇನ್ನೊಬ್ಬರನ್ನು ಕಟ್ಟಿ ಹಾಕಬಹುದು ಕೆಟ್ಟ ಮಾತಾಡಿದರೆ ನಮ್ಮನ್ನೇ ಕಟ್ಟಿಕೊಳ್ತೇವೆ ಒಳ್ಳೆಯ ಮಾತಾಡಿದರೆ ಖುಷಿ ಅವರು ನಮ್ಮ ಹಗ್ಗಕ್ಕೆ ಸಿಗ್ತಾರೆ ಆದರೆ ವಾಗ್ ಅದು ಹಗ್ಗ ವಾಗಭಿಮಾನಿಯೇ ಹಗ್ಗ ಗುಣ ಅದರಿಂದ ವಾಕಿನ ಅಭಿಮಾನಿಯಾದ ಪಾರ್ವತಿ ಇಡೀ ಜಗತ್ತನ್ನು ಕಟ್ಟಿ ಹಾಕ್ತಾಳೆ ವಾಗಭಿಮಾನಿಯೇ ಗುಣ ಎನಿಸುವಳು ಶ್ರೋತ್ರದಳು ರೋಹಿಣಿ ಶಶಾಂಕರು ಎರಡು ಕಿವಿಯಲ್ಲಿ ರೋಹಿಣಿ ಶಶಾಂಕರಿದ್ದಾರೆ ಪಾಶಪಾಣಿಗಳು ಅಶ್ವವೆಂದೆನಿಸಿ ಅವುಗಳನ್ನು ಕುದುರೆ ಅಂತ ನಾವು ಚಿಂತನೆ ಮಾಡಬೇಕಂತೆ ಇನ್ನಲು ಸಂಜ್ಞಾದೇವಿಯರು ಇಹರು ಇನಾ ಅಂದ್ರೆ ಸೂರ್ಯ ಸಂಜ್ಞಾದೇವಿ ಅಂದರೆ ಸೂರ್ಯನ ಹೆಂಡತಿ ಅನಳಲೋಚನ ಸೂತ ನೆನೆಸುವ ಸೂತ ಯಾರು ಸಾರಥಿ ಯಾರು ಸಾರಥ್ಯ ಮಾಡುವವ ಯಾರು ಅನಳಲೋಚನ ಅಂತ ಅನಳಲೋಚನ ಅಂತಂದ್ರೆ ಅನಳ ಅನಲ ಅನಲ ಅಂದರೆ ಅಗ್ನಿ ಅನಲ ಅಂದ್ರೆ ಅಗ್ನಿಲೋಚನ ಅಂತ ಅಗ್ನಿ ಅಂದ್ರೆ ಹೌದು ಒಂದರ್ಥದಲ್ಲೇ ಹೌದು ರುದ್ರನ ರುದ್ರ ಬೆಂಕಿಯೇ ಸುಡುವವನೇ ಮಶಾನ ರುದ್ರ ಭೂಮಿಯದು ಅನಲ ಲೋಚನ ಅದಲ್ಲ ಅದು ಹೇಳುವ ಮಾತು ಅನಲ ಲೋಚನ ಅಂತ ಅನಲ ಅಂತಂದ್ರೆ ಬೆಂಕಿ ಅಗ್ನಿ ಅಗ್ನಿ ಅಂದರೆ ಸಂಖ್ಯಾವಾಚಕ ಶಬ್ದ ಅದಕ್ಕೆ ಅದು ಮೂರು ಅಂತ ತ್ರೇತಾಗ್ನಿಗಳು ಅಂತ ಹೇಳುವಂಥದ್ದು ಮೂರು ಅಗ್ನಿಗಳು ಅಂತ ದಕ್ಷಿಣಾಗ್ನಿ ಆಹವನೀಯ ಗಾರ್ಹಪತ್ಯ ಅಂತ ಮೂರು ಅಗ್ನಿಗಳು ಅಗ್ನಿ ಅಂತಂದ್ರೆ ತ್ರಿಲೋಚನ ಅಂತ ಮೂರು ಕಣ್ಣುಳ್ಳವ ತ್ರಿಯಂಬಕ ಅಂತ ಹಿಂದೆ ಹೇಳಿದ್ದಾರೆ ಇಲ್ಲಿ ಅನಲ ಲೋಚನ ಅಗ್ನಿಲೋಚನ ತ್ರಿಲೋಚನ ರುದ್ರ ಅಂತ ಹೇಳೋದನ್ನು ಮೂರು ಕಣ್ಣುಳ್ಳವ ಅಂತ ಇದಕ್ಕೆ ಹೇಳಬೇಕು ಮೂರು ಕಣ್ಣುಳ್ಳವ ಇನ್ನು ಯಾವುದೋ ಸಂದರ್ಭ ಬಂದಾಗ ಹೇಳ್ತೇನೆ ಅದು ಮೂರು ಲೋಚನ ಅಂದರೆ ಏನು ಅದು ಸಾಮಾನ್ಯವಾಗಿ ಇಷ್ಟಿದೆ ಮೂರು ಲೋಚನ ಅಂತಂದ್ರೆ ಎರಡಕ್ಕಿಂತ ಅಧಿಕವಾದ ಕಣ್ಣುಳ್ಳವ ಅಂತ ನಮಗೆ ಎರಡೇ ಕಣ್ಣಿರುತ್ತೆ ಅವನಿಗೆ ಎರಡಲ್ಲ ಮೂರನೆಯ ಕಣ್ಣಿದೆ ಅದನ್ನು ನಾವು ಗಮನಿಸಿದರೆ ಈ ರಥ ಓಡಿಸಬೇಕಾದ್ರೆ ಎರಡು ಕಣ್ಣು ಸಾಕಾಗುವುದಿಲ್ಲ ಮೂರನೆಯ ಕಣ್ಣು ಬೇಕು ನಮ್ಮ ದೇವರು ರುದ್ರದೇವರ ಕೈಯಲ್ಲಿ ಯಾಕೆ ಹಗ್ಗ ಕೊಟ್ಟ ಈ ಕುದುರೆ ಸಾರಥ್ಯ ಮಾಡಲಿಕ್ಕೆ ಅಂತಂದ್ರೆ ಅವನಿಗೆ ಎರಡು ಕಣ್ಣು ಅಲ್ಲ ಎಷ್ಟರ ಕಣ್ಣಿದೆ ಅವನಿಗೆ ಆದ್ರಿಂದ ಈ ರಥದ ಹಗ್ಗ ಕೊಡಬಹುದು ಅವನಿಗೆ ಅಂತ ಕುದುರೆ ಸಾರಥ್ಯ ಮಾಡಬಹುದು ಅಂತ ಭಗವಂತ ಅವನಿಗೆ ಕೊಟ್ಟ ಅದು ಯಾವ ಕಣ್ಣದು ಬೆಂಕಿಯ ಕಣ್ಣು ಬೆಂಕಿಯ ಕೆಲಸ ಕೆಟ್ಟದ್ದನ್ನು ಎಲ್ಲ ಸುಟ್ಟು ಬೂದಿ ಮಾಡುವ ಶಕ್ತಿ ಆ ಕಣ್ಣಿಗಿದೆ ಅಂತ ಹಾಗಾಗಿ ಕೆಟ್ಟದ್ದನ್ನು ಗಮನಿಸದೆ ಒಳ್ಳೆದ್ದನ್ನು ಗಮನಿಸಿ ಆ ಬೆಂಕಿಗೆ ಇನ್ನೊಂದು ಮುಖ ಇದೆ ಸುಡುವ ಮುಖ ಹೇಗೆ ಹಾಗೆ ತೋರಿಸುವ ಮುಖನೂ ಇದೆ ಅದು ಪ್ರಕಾಶಮಾನನೂ ಹೌದು ಹಾಗಾಗಿ ಬೆಳ್ಳ ಬೆಳಗಿಸ್ತಾ ಅವನಿಗೆ ಸಾರಥ್ಯ ಮಾಡಲಿಕ್ಕಾಗತ್ತೆ ಅಲ್ವಾರ ನಾವು ವಾಹನದಲ್ಲಿ ಹೋಗುವಾಗ ಲೈಟ್ ಬೇಕು ಲೈಟ್ ಹಾಳಾಯ ಹೆಡ್ ಲೈಟೇ ಹೋಯಿತು ಹೆಡ್ಡೆ ಹೋಗಿಬಿಡುತ್ತೆ ನಂದು ಸಾರಥ್ಯ ಮಾಡಲಿಕ್ಕೆ ಡ್ರೈವಿಂಗ್ ಮಾಡಲಿಕ್ಕೆ ಆಗೋಲ್ಲ ಅದಕ್ಕೆ ಡ್ರೈವಿಂಗ್ ಕೆಲಸ ಕೊಟ್ಟರು ಅನ್ನೋ ಅವನು ಬೆಂಕಿ ಬೆಂಕಿ ಕಣ್ಣಿನವ ಕಣ್ಣಲ್ಲೇ ಬೆಂಕಿ ಇದೆ ಆದ್ದರಿಂದ ಸಾರಥ್ಯ ಮಾಡೋದು ಕಷ್ಟ ಇಲ್ಲ ಅಪಾಸಾರಥ್ಯ ಮಾಡುವು ಅಂದರೆ ಬೆಳಗನ್ನು ಮನೋನಿಯಾಮಕನಾಗಿ ಜ್ಞಾನಪ್ರದನಾಗಿ ಬೆಳಕನ್ನು ಚೆಲ್ಲುವವನಾಗಿ ಅಗ್ನಿ ಕೆಟ್ಟದ್ದನ್ನು ಸುಡುವವನಾಗಿ ಬೇಡವಾದ್ದನ್ನು ಈ ಶರೀರ ಯಾವಾಗ ಭಗವಂತ ಬಿಡ್ತಾನೆ ಆಗ ಬೇಡವಾದ್ದು ಯಾರಿಗೂ ಬೇಡವಾಗಿರತಕ್ಕ ಶರೀರ ಯಾರಿಗೆ ಬೇಕು ಅಗ್ನಿಗೆ ಬೇಕು ರುದ್ರದೇವರಿಗೆ ಬೇಕು ಅದನ್ನು ಸುಡ್ತಾರೆ ಸುಟ್ಟು ಪವಿತ್ರಗೊಳಿಸ್ತಾರೆ ಅದನ್ನು ಮತ್ತೆ ಫ್ರೆಶ್ ಮಾಡ್ತಾರೆ ಹೀಗೆ ರುದ್ರ ಅಗ್ನಿ ಲೋಚನನಾಗಿ ಅದನ್ನು ಬಸ್ಮ ಮಾಡುವವರೂ ಹೌದು ಅಗ್ನಿ ಲೋಚನಾಗಿ ಪ್ರಕಾಶವನ್ನು ಕೊಡುವವರು ಹೌದು ಹೀಗೆ ಪ್ರಕಾಶ ಕೊಡ್ತಾ ಅವರು ಈ ರಥವನ್ನು ಸಾಗಿಸ್ತಾ ಇರ್ತಾರೆ ಅಂತೆ ಅದಕ್ಕೆ ಹಗ್ಗವನ್ನು ಕೊಟ್ಟದ್ದು ರುದ್ರದೇವರಲ್ಲಿ ಅನಲ ಲೋಚನದಲ್ಲಿ ಈ ಹಗ್ಗವನ್ನು ಕೊಟ್ಟರು ಅನಲ ಎಂಬಲ್ಲಿ ಇದೊಂದು ಇಲ್ಲಿ ನಮಶವನ್ನು ದಾಸರು ತುಂಬಿಸಿದ್ದಾರೆ ಈ ರಥೋತ್ಸವ ನಡೀಬೇಕು ರಥೋತ್ಸವ ನಡೆಯುವಾಗ ನಮ್ದೆಲ್ಲ ಸೇವೆ ಇರ್ತದೆ ರಥೋತ್ಸವ ಸೇವೆ ಅಂತ ಹಗ್ಗ ಹಿಡಿತೇವೆ ಎಷ್ಟು ಹೊತ್ತು ಹಿಡಿತೇವೆ ಒಂಚೂರು ಹಗ್ಗ ಹಿಡಿಯುವುದು ಅದೇನು ಸ್ವಲ್ಪವೂ ಬೇವರ ಬರುವುದಿಲ್ಲ ಹಗ್ಗ ಮುಟ್ಟುವುದು ಗೋಯಿಂದ ಅಂತ ಹೇಳೋದು ರಥ ಮುಗಿಯಿತು ರಥೋತ್ಸವ ಆಯಿತು ನಮ್ದು ರಥಸೇವೆ ಮುಗಿಯಿತು ಮತ್ತೇನು ಏ ರಥ ಹಗ್ಗ ಮುಟ್ಟಿದ್ದೇನ್ರಿ ಸಾಕು ಅಂತ ಇದು ಹಾಗಲ್ಲ ಕೊನೆ ಮುಟ್ಟಿಸ್ಬೇಕಲ್ಲ ಅದಕ್ಕೆ ಅನನ ಲೋಚನ ಅಂತ ಹೇಳಿದ್ರು ಅನಲ ಅಲಂ ಅಂದರೆ ಸಾಕು ಅಂತ ಅನನ ಅಂದರೆ ಸಾಕು ಅಂತ ಅನಿಸುವುದಿಲ್ಲ ಅಂತೆ ಅವರಿಗೆ ಅವರ ಕಣ್ಣನ ರುದ್ರದೇವರಿಗೆ ರಥೋತ್ಸವ ಮಾಡಿ ಭಗವಂತನ ಉತ್ಸವ ಮಾಡಿ ಸಾಕು ಅಂತ ಅನಿಸುವುದಿಲ್ಲ ಅಂತೆ ಅದಕ್ಕೋಸ್ಕರ ಅವರು ಅನನ ಅವರು ಈ ಹಗ್ಗವನ್ನು ಹಿಡಿದು ಈ ರಥೋತ್ಸವ ಮಾಡ್ತಾ ಇದ್ದಾರೆ ಭಗವಂತ ಅದಕ್ಕೆ ಅವರಿಗೆ ಕೊಟ್ಟ ಅಂತ ಶುಕಾಚಾರ್ಯರಿಗೆ ಭಾಗವತ ಹೇಳಿ ಸಾಕು ಅಂತ ಅನಿಸ್ಲಿಲ್ಲ ಅಂತೆ ಪರೀಕ್ಷಿದ್ರಾಜರ ಆಯುಷ್ಯ ಮುಗಿಯಿತು ಭಾಗವತ ಮುಗಿಯಿತು ಅಷ್ಟೇ ಬರತು ಅಲ್ಲಿ ಸಾಕು ಅಂತ ಅನಿಸಿಲ್ಲ ಅವರಿಗೆ ಅನಲ ಲೋಚನ ಜ್ಞಾನ ಕಾರ್ಯದಲ್ಲಿ ತೃಪ್ತಿಯಿಂದ ಇಲ್ಲ ಅವರಿಗೆ ಈ ತನುವಿನ ರಥೋತ್ಸವದಲ್ಲಿ ಅಲಂ ಇಲ್ಲ ಅವರಿಗೆ ಅವರ ಕಣ್ಣಲ್ಲಿ ಸಾಕು ಅಂತ ಇಲ್ಲಂತೆ ಅನಲ ಲೋಚನ ಲೋಚನ ಆಲೋಚನೆ ಆ ಆಲೋಚನೆಯಲ್ಲಿ ಮತ್ತೇನು ಅಲಂ ಸಾಕು ಅಂತ ಇಲ್ಲವೇ ಇಲ್ಲ ನಿರಂತರ ನಲವತ್ತು ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಬೇಕಾದರೆ ಎಂಥ ಆಲೋಚನೆ ಅದು ಅಲಂ ಬುದ್ಧಿ ಉಳ್ಳಂತಹ ಆಲೋಚನೆ ಅಲ್ಲ ನಿರಗಳಾದ ನಿರಂತರವಾದಂತಹ ಆಲೋಚನೆ ಡ್ರೈವಿಂಗ್ ಮಾಡುವವರಿಗೆ ಸ್ವಲ್ಪ ಆಲೋಚನೆ ಬೇಕು ರೀ ಸ್ವಲ್ಪ ಜಾಸ್ತಿ ಆಯಿತು ಕುಡಿದದ್ದು ಅಂತಂದ್ರೆ ರಸ್ತೆ ಯಾವುದು ಫುಟ್ಪಾತ್ ಯಾವುದು ಕಾಣಿಸುವುದಿಲ್ಲ ಕಷ್ಟ ರಥಕ್ಕಿಂತಲೂ ರಥದಲ್ಲಿ ಕೂತವರಿಗೆ ಕಷ್ಟ ಆಗುತ್ತೆ ಹಾಗಾಗಿ ಕೂತವ ನೋಡ್ತಾನೆ ಅಂಥವರಿಗೆ ಡ್ರೈವಿಂಗ್ ಕೊಡ್ತಾನೆ ಹಾಗೆ ನಮ್ಮ ಸ್ವಾಮಿ ಯಾರಿಗೆ ಕೊಟ್ಟಿದ್ದಾನೆ ಅದರ ಜವಾಬ್ದಾರಿ ಯಾರಿಗೆ ಕೊಟ್ಟಿದ್ದಾರೆ ಅಥವಾ ಸಾರಥ್ಯ ಡ್ರೈವಿಂಗ್ ಮಾಡಲಿಕ್ಕೆ ಸಾಮರ್ಥ್ಯ ಯಾರಿಗೆ ಕೊಟ್ಟಿದ್ದಾನೆ ಅಂತಂದ್ರೆ ಅನಲಾಲೋಚನಿಗೆ ಅನಲ್ಪ ಆಲೋಚನೆ ಉಳ್ಳವನಿಗೆ ದೀರ್ಘ ಆಲೋಚನೆ ಉಳ್ಳವನಿಗೆ ದೀರ್ಘ ಚಿಂತನೆ ಉಳ್ಳವನಿಗೆ ಕಣ್ಣು ಕಾಣಿಸುವುದಿಲ್ಲ ಅಂತ ಇಟ್ಟುಕೊಂಡು ಡ್ರೈವಿಂಗ್ ಮಾಡಲಿಕ್ಕೆ ಹೊರಟ್ರೆ ಏನಾಗುತ್ತೆ ಅನಲಲೋಚನ ಅಂತ ಇಷ್ಟಲ್ಲ ತುಂಬ ಎಷ್ಟು ದೂರ ಹೋದರೂ ಕಾಣಿಸುವಂತಹ ರಸ್ತೆ ಅವನಿಗೆ ಅವನಿಗೆ ಪ್ರತಿಗತನವನ್ನು ಸಾರಥ್ಯವನ್ನು ಮಾಡಲಿಕ್ಕೆ ಭಗವಂತ ವಹಿಸಿಕೊಟ್ಟ ರುದ್ರದೇವರ ಸಾರಥ್ಯದಲ್ಲಿ ಪ್ರಾಣದ ಒಳಗೆ ಕೂತ ನಮ್ಮ ಸ್ವಾಮಿ ಈ ಇಂದ್ರಿಯಾಶ್ವಗಳ ಮೂಲಕ ರಥೋತ್ಸವವನ್ನು ಸ್ವೀಕಾರ ಮಾಡುತ್ತಾನೆ ಅಂತೆ ದಾಸರು ಹೇಳಿದರು ರಥೋತ್ಸವ ಮಾಡುವ ಯೋಗ ಉಂಟೋ ಇಲ್ಲೋ ಗೊತ್ತಿಲ್ಲ ಈ ಹಾಡನ್ನಾದರೂ ಅಧಿಕ ಮಾಸದ ಕೊನೆಯ ದಿವಸ ಹಾಡಿದರೆ ರಥೋತ್ಸವ ಮಾಡಿದಷ್ಟು ಪುಣ್ಯ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು